ಕೃಷ್ಣಾಯ ವಾಸುದೆವಾ ದೇವಕೀನಂದನಾ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ವಾಸುದೆವಾ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ಯಾಧವೇಂದ್ರಾಯ ಜ್ಞಾನಮುಯಾಯ ಯೋಗಿನೆ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದಿನೇ ನಿನ್ನೆ ಇದನ್ನು ತಿಳಿದಂತೆ ಕೌರವರ ಸೈನ್ಯಕ್ಕೆ ಭೀಷ್ಮಾಚಾರ್ಯರು ಸೇನಾಧಿಪತಿಯು ಅಂತಹ ತಮ್ಮನ್ನೆಲ್ಲ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಭೀಷ್ಮಾಚಾರ್ಯರೇ ಈಗ ತಮ್ಮಿಂದ ರಕ್ಷಣೀಯರಾಗಿದ್ದಾರೆ ಅನ್ನೋ ದುಃಖ ಆತಂಕ ದುರ್ಯೋಧನನನ್ನು ಬಹಳವಾಗಿ ಕಾಡ್ತಾ ಇದೆ ಸಾಕಷ್ಟು ಸಂಶಯ ಇದೆ ಯಾಕಿಷ್ಟೆಲ್ಲ ಸಂಶಯಕ್ಕೆ ಕಾರಣ ಅಂತ ಕೇಳಿದ್ರೆ ಆ ದ್ರೋಣಾಚಾರ್ಯರು ಮೊದಲಿಗೆ ಹಿಂದೆನೇ ಹೇಳಿರ್ತಾರೆ ಭೀಮನಿಂದ ಸೇನೆಯನ್ನು ರಕ್ಷಣೆ ಮಾಡೋದು ಅಸಾಧ್ಯ ನಮ್ಮಿಂದ ಆಗದೆ ಇರ್ತಕ್ಕಂಥ ಕೆಲಸ ಆದ್ದರಿಂದ ಅವರ ರಾಜ್ಯವನ್ನ ಪ್ರಾಮಾಣಿಕವಾಗಿ ಅವರಿಗೆ ಬಿಟ್ಕೊಡೋದು ಅಥವಾ ಹಿಂದಿರುಗಿಸೋದು ಇದು ಒಂದೇ ನಮ್ಗುಳದಿರ್ತಕ್ಕಂಥ ಮಾರ್ಗ ಅಥವಾ ಉಪಾಯ ಬೇರೆ ಇನ್ಯಾವ ಮಾರ್ಗಗಳು ಕೂಡ ಇಲ್ಲ ಅಂತ ಮುಂಚೆಯೇ ದುರ್ಯೋಧನೆಗೆ ತಿಳಿಸಿದವರು ದ್ರೋಣಾಚಾರ್ಯರು ದುರ್ಯೋಧನನ ಈ ಆತಂಕ ಅವನಲ್ಲಿರ್ತಕ್ಕಂಥ ದುಗುಡ ಕೌರವ ಪಾಂಡವರ ಸೈನ್ಯದ ತುಲನೆ ಮಾಡಿ ಅವನು ಇದು ಇದುವರೆಗೆ ಎಲ್ಲ ಮಾತನ್ನು ಕೂಡ ಕೇಳಿದವರು ದ್ರೋಣಾಚಾರ್ಯರು ಆದರೂ ಅವನ ಮನಸಿನ ಖಿನ್ನತೆಯನ್ನು ಪರಿಸ್ಥಿತಿಯನ್ನು ಗುರುತಿಸಿ ದುರ್ಯೋಧನರಿಗೆ ಸ್ಪಂದನೆಯನ್ನು ಮಾಡಿದವರು ಅಂತಾದರೆ ಭೀಷ್ಮ ಪಿತಾಮಹರು ಇದರರ್ಥ ಏನು ಅಂದರೆ ಸುಖ ಆಗಲಿ ದುಃಖ ಆಗಲಿ ಈ ವಿಚಾರ ಸಂಬಂಧಿಗಳಿಗೆ ತಿಳಿಯುವಂತೆ ದೂರದವರಿಗೆ ತಿಳಿಯೋದಿಲ್ಲ ಭೀಷ್ಮಾಚಾರ್ಯರು ಕೌರವರ ಸೇನಾಧಿಪತ್ಯವನ್ನು ವಯಸ್ಸ್ದವರಾಗಿರೋದ್ರಿಂದ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿ ಅದಕ್ಕೆ ಸ್ಪಂದನೆಯನ್ನು ನೀಡಿದರು ಅಂತ ತಿಳಿಸ್ತಾರೆ ಮುಂದೆ ಹೇಳ್ತಾರೆ ಅಯನೇಶು ಚ ಸರ್ವೇಶೋ ಯಥಾ ಭಾಗಮವಸ್ಥಿತ ಭೀಷ್ಮೇವಾಭಿ ರಕ್ಷನ್ ಭವಂತ ಸರ್ವ ಹಿಂದೆ ಹೇಳಿರ್ತಕ್ಕಂಥ ಈ ಎಲ್ಲ ಕಾರಣಗಳಿಂದ ನೀವೆಲ್ಲರೂ ಕೂಡ ಸರ್ವೇಶೋ ಅಯ್ಯನೇಶೋ ಎಲ್ಲ ವ್ಯೂಹ ಪ್ರದೇಶ ಮಾರ್ಗಗಳಲ್ಲಿ ಅಂದರೆ ಸೂಕ್ಷ್ಮ ಪ್ರದೇಶಗಳು ಅತ್ಯಂತ ಸೂಕ್ಷ್ಮಾತಿಸೂಕ್ಷ್ಮ ಪ್ರದೇಶಗಳು ಅಂತ ಏನು ಗುರುತಿಸಿರುತ್ತಲ್ಲ ಅಂತಹ ದ್ವಾರ ಮಾರ್ಗಗಳಲ್ಲಿ ಯಥಾಭಾಗ ವ್ಯವಸ್ಥಿತಾಹ ನಿಮಗೆ ನಿಮ್ಮ ನಿಮ್ಮ ಸ್ಥಳಗಳನ್ನು ಈ ಮೊದಲೇ ನಮಗೇನು ತಿಳಿಸಿದೆ ಆ ಯುದ್ಧರಂಗದ ಆಯಾ ಸ್ಥಳಗಳಲ್ಲಿ ನೀವು ದೃಢವಾಗಿ ನಿಂತು ಆ ಭೀಷ್ಮಾಚಾರ್ಯರನ್ನು ನಮ್ಮ ಸೇನಾಧಿಪತಿಗಳಾಗಿರ್ತಕ್ಕಂಥ ಭೀಷ್ಮ ಪಿತಾಮಹರನ್ನು ರಕ್ಷಣೆ ಮಾಡಬೇಕು ಅಂತಹ ಒಂದು ಗುರುತರ ಜವಾಬ್ದಾರಿ ನಮ್ಮ ಮೇಲೆ ಇದೆ ಸೇನಾಧಿಪತಿಗಳಾಗಿರ್ತಕ್ಕಂಥ ಭೀಷ್ಮಾಚಾರ್ಯರು ಸೇನೆಯಲ್ಲಿ ಯುದ್ಧವನ್ನು ಮಾಡಬೇಕಾದ್ರೆ ಹೋರಾಡುವಂಥ ಸಂದರ್ಭದಲ್ಲಿ ಹಿಂದಿನಿಂದ ಯಾರಾದರೂ ಶತ್ರುಗಳು ಬಂದು ಅವರನ್ನು ಹೊಡೆಯದಂತೆ ಅಥವಾ ಹಿಂಸೆ ಮಾಡದಂತೆ ಅವರನ್ನು ರಕ್ಷಣೆ ಮಾಡಿರಿ ಅಂತ ದುರ್ಯೋಧನ ದ್ರೋಣಾಚಾರ್ಯರನ್ನು ಕುರಿತು ಸಲಹೆಯನ್ನು ಕೊಡ್ತಾನೆ ಕೊಟ್ಟು ಸುಮ್ಮನಾಗ್ತಾನೆ ಆಗ ನಿರಾಶೆಯಿಂದ ಇರ್ತಕ್ಕಂಥ ದುರ್ಯೋಧನಿಗೆ ಮತ್ತಷ್ಟು ಚೈತನ್ಯವನ್ನು ಉತ್ಸಾಹವನ್ನು ತುಂಬಲಿಕ್ಕಾಗಿ ಪರಾಕ್ರಮಶಾಲಿಗಳಾಗಿರ್ತಕ್ಕಂಥ ಕುರುಕುಲ ಪಿತಾಮಹರು ಹಿರಿಯರು ಆಗಿರ್ತಕ್ಕಂಥ ಭೀಷ್ಮಾಚಾರ್ಯರು ಗಟ್ಟಿಯಾಗಿ ಸಿಂಹನಾದವನ್ನು ಮಾಡಿ ಶಂಕವನ್ನು ಒಳಗಿಸ್ತಾರೆ ತಂಜನಯನ್ ಹರ್ಷಂ ಕುರು ವೃದ್ಧ ಪಿತ್ತಮಹ ಸಿಂಹನಾದ ವಿನದ್ಯೋಚ್ಚೈ ಶಂಕೌ ಪ್ರತಾಪವಾನ್ ತತಃಂಕಾಶ್ಚರ್ಯ ಪಣವಾನಕ ಗೋಮುಖ ಸ ಸೇವಾಭ್ಯಹನ್ಯಂತ ಸ ಶಬ್ದಸ್ತುಮುಲೋಭವತ್ ಈ ರೀತಿಯಾಗಿ ವಿಷಾದವನ್ನು ದುಃಖವನ್ನು ಹೊಂದಿರತಕ್ಕಂಥ ದುರ್ಯೋಧನನಿಗೆ ಸಂಜನ ಹರ್ಷಂ ಸಂತೋಷವನ್ನು ಉತ್ಸಾಹವನ್ನು ಉಂಟು ಮಾಡೋದಕ್ಕಾಗಿ ಕುರುಕುಲ ಪಿತಾಮಹರಾಗಿರ್ತಕ್ಕಂಥ ಭೀಷ್ಮಾಚಾರ್ಯರು ಉಚ್ಚೈರ್ವಿನದ್ಯ ಗಟ್ಟಿಯಾಗಿ ಶಂಕನಾದವನ್ನು ಶಂ ಘೋಷವನ್ನು ಮಾಡ್ತಾರೆ ನಂತರದಲ್ಲಿ ಶಂಕಗಳು ನಗಾರಿ ಡೋಲು ತಮಟೆ ಕಹಳೆ ಎಲ್ಲ ವಾದ್ಯಗಳು ಕೂಡ ಏಕಕಾಲದಲ್ಲಿ ಮೊಳಗುತ್ತವೆ ಆ ಶಬ್ದ ಸುತ್ತ ಎಲ್ಲ ಕಡೆ ಆವರಿಸುತ್ತೆ ನಂತರದಲ್ಲಿ ಶ್ರೀಕೃಷ್ಣ ಅರ್ಜುನರ ಶಂಕನಾದವು ಕೂಡ ಮೊಳಗತ್ತೆ ತತಃವೇತೈರ್ ಹಯೇರ್ ಯುಕ್ತೆ ಮಹತಿ ದಿವ್ಯೌ ಶಂಕೌ ಪ್ರಧ್ಮತು ಹೂ ಅಂದರೆ ಭೀಷ್ಮಾಚಾರ್ಯರ ಶಂಕನಾದ ಆದ ನಂತರದಲ್ಲಿ ಪಣವಾನಕ ಗೋಮುಖ ಡೋಲು ತಮಟೆ ನಗಾರಿ ಮೊದಲಾಗಿರ್ತಕ್ಕಂಥ ಎಲ್ಲ ವಾದ್ಯಗಳು ಕೂಡ ಸಹಸೈವ ಒಟ್ಟಿಗೆ ತುಮಲಹ ಅಂದರೆ ಎಲ್ಲ ಕಡೆ ನಾದವನ್ನ ಘೋಷವನ್ನು ವ್ಯಾಪಿಸ್ತು ಆ ವಾದ್ಯಗಳ ಶಬ್ದಗಳ ಅಂತರದಲ್ಲಿ ಬಿಳಿ ಬಣ್ಣದ ಕುದುರೆಗಳನ್ನು ಜೋಡಿಸಿರ್ತಕ್ಕಂಥ ದಿವ್ಯ ರಥದಲ್ಲಿ ಕುಳಿತಿರ್ತಕ್ಕಂಥ ಶ್ರೀಕೃಷ್ಣಾರ್ಜುನರು ಶಂಕಗಳನ್ನು ಗಟ್ಟಿಯಾಗಿ ಮೊಳಗಿಸ್ತಾರೆ ಯಾವ್ಯಾವ ಶಂಕ ಯಾರ್ಯಾರು ಮೊಳಗಿಸಿದ್ರು ಅನ್ನೋದನ್ನು ಈ ಎರಡು ಪದ್ಯಗಳಲ್ಲಿ ತಿಳಿಸ್ತಾರೆ ಪಾಂಚಜನ್ಯಂ ಹೃಷಿ ಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದೋ ಮಹಾಶಂಕಂ ಭೀಮಕರ್ಮ ವೃಕೋಧರ ಪಾಂಚಜನ್ಯಂ ಹೃಷಿ ಕೇಶೋ ಶ್ರೀಕೃಷ್ಣ ಪಾಂಚಜನ್ಯವನ್ನು ಮೊಳಗಸ್ತಾನೆ ಅರ್ಜುನ ದೇವದತ್ತ ಅನ್ನೋ ಶಂಕವನ್ನು ಮೊಳಗಿಸ್ತಾನೆ ಭೀಮಕರ್ಮ ವೃಕೋಧರ ಭೀಮಕರ್ಮ ಕಾರ್ಯಗಳಲ್ಲಿ ಸಮರ್ಥನಾಗಿರ್ತಕ್ಕಂಥ ಭೀಮಸೇನ ಅಥವಾ ವೃಕೋದರ ಪೌಂಡ ಅನ್ನೋ ಶಂಕವನ್ನು ಘೋಷಣೆ ಮಾಡ್ತಾನೆ ಅನಂತವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರ ನಕುಲ ಹ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೋ ಯುಧಿಷ್ಠಿರ ಅನಂತವಿಜಯ ಅನ್ನೋ ಶಂಕವನ್ನು ನಕುಲ ಸುಘೋಷ ಅನ್ನೋ ಶಂಕವನ್ನು ಸಹದೇವ ಮಣಿಪುಷ್ಪಕ ಅನ್ನೋ ಶಂಕವನ್ನು ಇಲ್ಲಿ ದೇವದತ್ತಂ ಧನಂಜಯ ಅರ್ಜುನನ ಈ ಶಂಕದ ಹೆಸರು ದೇವದತ್ತ ಅಂದರೆ ದೇವತೆಗಳಿಂದ ಕೊಡಲ್ಪಟ್ಟ ಅಂತ ಅರ್ಥ ಅರ್ಜುನ ಇಂದ್ರನ ಅಪೇಕ್ಷೆಯಂತೆ ನಿವಾತಕವಚರ ಸಂಹಾರಕ್ಕೆ ಅಂತ ಹೊರಟಾಗ ದೇವತೆಗಳೆಲ್ಲ ಸೇರಿ ಅರ್ಜುನನಿಗೆ ಶಂಕವನ್ನು ಕೊಟ್ಟಿದ್ದರು ಆದ್ದರಿಂದ ಈ ಶಂಕಕ್ಕೆ ದೇವದತ್ತ ಅಂತ ಹೆಸರು ಭೀಮನಿಗೆ ಇಲ್ಲಿ ವೃಕೋದರ ಅಂತ ವಿಶೇಷಣವನ್ನು ಕೊಡ್ತಾರೆ ವೃಖ ಅಂದರೆ ಅಗ್ನಿ ಭೀಮನ ಜಠರದಲ್ಲಿ ಅಥವಾ ಉದರದಲ್ಲಿ ಪ್ರಜ್ವಲನ ಆಗ್ತಾ ಭೀಮಸೇನ್ ದೇವರಿಗೆ ವೃಕೋದರ ಅಂತ ಹೆಸರು ಕಾಶ್ಚ ಪರಮೇಶ್ವಾಸ ಶಿಖಂಡೀ ಚ ಮಹಾರಥ ದೃಷ್ಟದ್ಯುಮ್ನ ದೃಷ್ಟದ್ಯುಮ್ನೋ ವಿರಾಟ ಸಾತ್ಯಕಿಶ್ಚ ಅಪರಾಜಿತ ರಾಜನಾಗಿರ್ತಕ್ಕಂಥ ಧೂತರಾಷ್ಟ್ರನೇ ಮಹಾಧನುರ್ಧಾರಿಯಾಗಿರ್ತಕ್ಕಂಥ ಕಾಶೀರಾಜ ಮಹಾರಥ ಅಂತ ಕರೆಸ್ಕೊಂಡಿರ್ತಕ್ಕಂಥ ಶಿಖಂಡಿ ದೃಷ್ಟದ್ಯುಮ್ನ ವಿರಾಟ್ ರಾಜ ಎಂದೂ ಸೋಲದೇ ಇರತಕ್ಕಂಥ ಸಾತ್ಯಕಿ ದೃಪದೋ ದ್ರೌಪದೇಯಶ್ಚ ಸರ್ವಶ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಕಂ ದದ್ಮೋ ಪೃಥಕ್ ಪೃಥಕ್ ಧ್ಪದ ರಾಜ ದ್ರೌಪದಿಯ ಮಕ್ಕಳು ಮಹಾಬಾಹುಶಾಲಿಯಾಗಿರ್ತಕ್ಕಂಥ ಸುಭದ್ರೆಯ ಮನ ಮಗನಾಗಿರ್ತಕ್ಕಂಥ ಅಭಿಮನ್ಯು ಎಲ್ಲರೂ ಕೂಡ ಪ್ರತ್ಯೇಕವಾಗಿ ತಮ್ಮ ತಮ್ಮ ಶಂಕನಾದವನ್ನು ಮೊಳಗಿಸ್ತಾರೆ ಸಘೋ ಶೋಧಾರ್ಥರಾಷ್ಟ್ರಾಣ ಹೃದಯ ನಿವೇದಾರಯತ್ ನಭಶ್ಚೃಥಿವೀಂೈವ ತುಮುಲೋ ವ್ಯನು ನಾದಯನ್ ಆ ಶಂಕಗಳ ಸಕಲ ವಾದ್ಯಗಳ ನಾದ ಅಥವಾ ಶಬ್ದ ಭೂಮಿ ಮತ್ತು ಅಂತರಿಕ್ಷಗಳಲ್ಲೆಲ್ಲ ಕಡೆ ಹರಡಿ ಅಲ್ಲಿ ಪ್ರತಿಧ್ವನಿಸಿ ನಿನ್ನ ಮಕ್ಕಳ ಹೃದಯವನ್ನು ಭೇದಿಸ್ತು ವ್ಯನುನಾದಯ ಅಂದರೆ ಪ್ರತಿಧ್ವನಿಯನ್ನು ಉಂಟು ಮಾಡಿತು ಪ್ರತಿಧ್ವನಿಗಳನ್ನು ಉಂಟು ತಕ್ಷಣ ನಿನ್ನ ಮಕ್ಕಳ ಹೃದಯಗಳನ್ನು ಭೇದಿಸುತ್ತೆ ಹಿಂದೇ ಕುರುಕುಲದ ನಾಶ ಆಯಿತವೋ ರೀತಿಯಾಗಿ ಆ ನಿನ್ನ ಎಲ್ಲ ಮಕ್ಕಳು ಕೂಡ ಅವಾಗ ಭಾವಿಸ್ತಾರೆ ಅಥವ್ಯವಸ್ಥಿತಾನ್ ದೃಷ್ಟ್ವ ಅಧಾರ್ಥರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ ತದನಂತರದಲ್ಲಿ ಕಪಿಧ್ವಜ ತನ್ನ ರಥದ ಧ್ವಜದಲ್ಲಿ ಹನುಮಂತನ ಚಿಹ್ನೆಯನ್ನು ಹೊಂದಿರತಕ್ಕಂಥ ಅರ್ಜುನನು ವ್ಯವಸ್ಥಿತಾನ್ ಯುದ್ಧ ಮಾಡಲಿಕ್ಕೆ ನಿಶ್ಚಯಿಸಿರುವಂತಹ ನಿನ್ನವರನ್ನ ದೃಷ್ಟ ನೋಡಿ ಶಸ್ತ್ರಸಂಪಾತೆ ಇನ್ನೇನು ಶಸ್ತ್ರ ಪ್ರಹಾರ ಪ್ರಾರಂಭ ಆಗ್ತಾ ಇದೆ ಅಂದರೆ ಇನ್ನೂ ಶಸ್ತ್ರ ಪ್ರಹರಣ ಆಗಿಲ್ಲ ಇನ್ನೇನು ಮುಂದಿನ ಕ್ಷಣದಲ್ಲಿ ಆಗೇ ಬಿಡುತ್ತೆ ಅಂತೇಳಿ ಆ ಎಲ್ಲ ಎದುರು ಎದುರಾಳಿಗಳೇನಿದ್ರು ಈಗ ಈಗಾಗಲೇ ಯುದ್ಧಕ್ಕೆ ಬಾಣಗಳನ್ನು ಪ್ರಯೋಗ ಮಾಡಲಿಕ್ಕೆ ಸಜ್ಜಾಗಿ ನಿಂತಿದ್ದಾರೆ ಬಿಳಿಯ ಕುದುರೆಗಳನ್ನು ಕಟ್ಟಿರ್ತಕ್ಕಂತಹ ದಿವ್ಯ ರಥದಲ್ಲಿ ಕುಳಿತ ಶ್ರೀಕೃಷ್ಣ ಅರ್ಜುನರು ದಿವ್ಯ ಶಂಕಗಳನ್ನು ಊದ್ತಾರೆ ಈ ಪದ್ಯ ಮುಂದಿನ ಘಟನೆಯನ್ನು ಸೂಕ್ಷ್ಮವಾಗಿ ವಿವರಿಸ್ತಾ ಇದೆ ನಾಲ್ಕು ವೇದಗಳಿಂದ ಕೂಡಿರ್ತಕ್ಕಂಥ ಮಹಾಶಾಸ್ತ್ರದಲ್ಲಿ ಸಮಾವಿಷ್ಟರಾಗಿರ್ತಕ್ಕಂಥ ಶ್ರೀಕೃಷ್ಣ ಮತ್ತು ಅರ್ಜುನರು ಓಂಕಾರನಾದವನ್ನು ಅಂದರೆ ಶಂಕನಾದವನ್ನು ಮಾಡಿದ್ರು ಅರ್ಥಾತ್ ಶಾಂತಿ ಮಂತ್ರ ಅಥವಾ ಶಾಂತಿ ಪಾಠವನ್ನು ಹಾಕಿದ್ರು ಮುಂದೆ ಅರ್ಜುನನಿಗೆ ಭಗವಾನ್ ಶ್ರೀಕೃಷ್ಣ ನೀಡಲಿ ಉಪದೇಶದ ಭವ್ಯವಾಗಿರ್ತಕ್ಕಂಥ ಗೀತೋಪದೇಶದ ಸೂಚನೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಭೂಮಿ ಆಕಾಶದಲ್ಲಿ ಪ್ರತಿಧ್ವನಿಸಿರ್ತಕ್ಕಂಥ ಘೋಷ ಧೃತರಾಷ್ಟ್ರನ ಮಕ್ಕಳ ಹೃದಯವನ್ನು ಸೀಳಿ ಹಾಕ್ತು ಅಂತಂದರೆ ಅವರೆಲ್ಲ ಭಾವಿಸಿದ್ದು ಕುರುಕುಲ ಈಗಾಗಲೇ ನಾಶ ಆಗಿ ಹೋಯಿತು ಪಾಂಡವರ ಕಡೆಯಿಂದ ಈ ನಾದವನ್ನು ಮೊಟ್ಟ ಮೊದಲು ಶ್ರೀಕೃಷ್ಣ ಪರಮಾತ್ಮ ಅದರ ತಾನು ಪಾಂಡವರ ಸಾರಥಿಯಲ್ಲ ಪಾಂಡವರ ಸೂತ್ರಧಾರ ಅನ್ನೋದನ್ನು ಜಗತ್ತಿಗೆ ಸೂಚನೆ ಮಾಡಲಿಕ್ಕಾಗಿ ತಾನು ಯುದ್ಧ ಮಾಡದೇ ಇದ್ದರೂ ಯುದ್ಧವನ್ನು ಗೆಲ್ಲಿಸುವವನು ಅನ್ನೋದನ್ನು ಶ್ರೀಕೃಷ್ಣ ತನ್ನ ಶಂಕನಾದದ ಮೂಲಕ ಜಗತ್ತಿಗೆ ಸೂಚನೆಯನ್ನು ಮಾಡ್ತಾನೆ ಪಾಂಡವರ ಸೈನ್ಯದಲ್ಲಿದ್ದ ಎಲ್ಲರನ್ನು ಕಂಡು ತನ್ನನ್ನು ಕಾಣದೇ ಇರತಕ್ಕಂಥ ನೋಡದೇ ಇರ್ತಕ್ಕಂಥ ದುರ್ಯೋಧನನಿಗೆ ಇದನ್ನ ನೆನಪು ಮಾಡಿಕೊಡ್ತಾನೆ ಶ್ರೀಕೃಷ್ಣ ಪರಮಾತ್ಮ ಆ ದುರ್ಯೋಧನ ಎರಡೂ ಪಕ್ಷಗಳಲ್ಲಿ ಉಭಯ ಪಕ್ಷಗಳಲ್ಲಿರ್ತಕ್ಕಂಥ ಎಲ್ಲರನ್ನು ನೋಡಿದರೂ ಕೂಡ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಶ್ರೀಕೃಷ್ಣನನ್ನೇ ನೋಡಿಲ್ಲ ಯಾರನ್ನು ನೋಡಬೇಕಾಗಿತ್ತೋ ಅವರನ್ನೇ ನೋಡದೇ ಇರ್ತಕ್ಕಂಥವನು ದುರ್ಯೋಧನ ನಂತರದಲ್ಲಿ ಅರ್ಜುನ ಶಂಕನಾದ ಮಾಡದ ಅದರ ಆಂತರ್ಯ ಏನು ತಾನು ತಾನು ಶ್ರೀಕೃಷ್ಣನನ್ನು ಅಂದರೆ ನಿರಾಯುಧನಾಗಿ ಇರ್ತಾನೆ ಯುದ್ಧ ಮಾಡದೆ ಜೊತೆಗೆ ಇರ್ತಾನೆ ಅಂತಹ ಶ್ರೀಕೃಷ್ಣ ಪರಮಾತ್ಮನನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದು ಸಾರಥ್ಯವನ್ನು ವಹಿಸಲಿಕ್ಕಾಗಿ ಅಲ್ಲ ನನ್ನ ಸ್ವಾಮಿಯನ್ನಾಗಿ ಮೊಮಸ್ವಾಮಿ ಹರೇರ್ ನಿತ್ಯಂ ಅನ್ನೋದನ್ನು ಜಗತ್ತಿಗೆ ಸೂಚನೆ ಮಾಡಲಿಕ್ಕಾಗಿ ಅರ್ಜುನ ಶಂಕನಾದವನ್ನು ಮಾಡ್ತಾನೆ ಶ್ರೀಕೃಷ್ಣನ ಶಂಕನಾದಕ್ಕೆ ತನ್ನ ಶಂಕನಾದವನ್ನು ಸೇರಿಸಿದ ಅರ್ಜುನ ಸರ್ವಸ್ವಾಮಿಯಾಗಿರ್ತಕ್ಕಂಥ ಶ್ರೀಮನಾರಾಯಣ ಅಥವಾ ಶ್ರೀಕೃಷ್ಣ ಪರಮಾತ್ಮ ಶಿಷ್ಯನಾಗಿರ್ತಕ್ಕಂಥ ನಾರ ಅಥವಾ ಅರ್ಜುನ ಇವರಿಬ್ಬರ ಕಾರ್ಯ ಎಂದೂ ತನ್ನ ಕಾರ್ಯ ಅಂದರೆ ತನಗೆ ಸಮ್ಮತ ಅನ್ನೋದನ್ನು ಸೂಚನೆ ಮಾಡಲಿಕ್ಕೆ ಭೀಮಸೇನ ದೇವರು ತನ್ನ ಶಂಕವನ್ನು ಘೋಷ ಮಾಡಿದ್ರು ನಾದವನ್ನು ಹೊರಡಿಸಿದ್ರು ಹೀಗೆ ಶ್ರೀಕೃಷ್ಣ ಪರಮಾತ್ಮ ಭೀಮಸೇನ ಮತ್ತು ಅರ್ಜುನ ಈ ಮೂವರಿಂದಲೇ ತಮ್ಮ ಜೀವನ ಅನ್ನೋದನ್ನು ಸೂಚನೆ ಮಾಡಲಿಕ್ಕೆ ನಕುಲ ಮತ್ತು ಸಹದೇವರು ಕೂಡ ಶಂಕನಾದವನ್ನು ಮಾಡುತ್ತಾ ತಿಳಿಸ್ಕೊಡ್ತಾರೆ ಇನ್ನು ಕೌರವರ ಕಡೆ ಶಂಕನಾದ ಮಾಡಿದ್ದು ಪರಮಾತ್ಮನ ಶ್ರೀಕೃಷ್ಣನ ಭಕ್ತರಾಗಿರ್ತಕ್ಕಂಥ ಭೀಷ್ಮಾಚಾರ್ಯರೇ ಆಗಿದ್ದರೂ ಕೂಡ ಈ ಸಂದರ್ಭದಲ್ಲಿ ಅವರ ಉದ್ದೇಶ ದುರ್ಯೋಧನನನ್ನು ಸಂತೃಪ್ತಿಪಡಿಸುವುದೇ ಆಗಿತ್ತು ಅದಕ್ಕೆ ತನ್ನ ಪ್ರತಿಭಟನೆ ಇದೆ ಅಂತ ಶ್ರೀಕೃಷ್ಣ ಶಂಕನಾದದ ಮೂಲಕ ತಿಳಿಸ್ದ ಭೀಷ್ಮಾಚಾರ್ಯರ ಚಿಂತನೆಯೇ ಒಂದು ಆದರೆ ಆಗಿದ್ದೇ ಬೇರೆ ದುರ್ಯೋಧನನಿಗೆ ಧೈರ್ಯ ಅಥವಾ ಉತ್ಸಾಹ ತುಂಬಬೇಕು ಅಂತ ಶಂಕನಾದವನ್ನು ಮಾಡಿದ್ರೆ ಉತ್ತರ ರೂಪವಾಗಿ ಪಾಂಡವರ ಶಂಕನಾದ ಅಥವಾ ಘೋಷ ನಡಿತು. ಅವನಿಗೆ ಇಲ್ಲಿ ತನಕ ಇರ್ತಕ್ಕಂಥ ಧೈರ್ಯವನ್ನು ಉಡುಗಿಸಿಬಿಟ್ಟರು ಈ ಶ್ರೀಕೃಷ್ಣ ಪರಮಾತ್ಮ ಭೀಮಸೇನ ಅರ್ಜುನ ಇವರೆಲ್ಲ ಶಂಕ ಘೋಷವನ್ನು ಮಾಡಿ ಇದರಿಂದ ಏನಾಯಿತು ಅಂದರೆ ಭೀಷ್ಮಾಚಾರ್ಯರ ಧೈರ್ಯವು ಕೂಡ ಆ ಸಂದರ್ಭದಲ್ಲಿ ಹುಡುಗಿ ಹೋಯಿತು ಅದಕ್ಕೆ ಶಾಸ್ತ್ರ ಒಂದು ವಿಚಾರವನ್ನು ತಿಳಿಸತ್ತೆ ದುಷ್ಟರಿಗೆ ಮಾಡಿರ್ತಕ್ಕಂಥ ಒಳ್ಳೆಯ ಕಾರ್ಯವು ಕೂಡ ಕೆಟ್ಟದ್ದೇ ಆಗತ್ತೆ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದವರಿಗೂ ಸಹ ಕೆಟ್ಟದ್ದೇ ಆಗತ್ತೆ ಅನ್ನೋದಕ್ಕೆ ಇದೇ ಪ್ರತ್ಯಕ್ಷವಾಗಿರ್ತಕ್ಕಂಥ ಸಾಕ್ಷಿ ಅಥವಾ ನಿದರ್ಶನ ಭೀಷ್ಮಾಚಾರ್ಯರು ಶ್ರೀಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸೋದು ಅಂತ ಪ್ರತಿಜ್ಞೆ ಮಾಡಿದ್ದಕ್ಕೆ ಭಗವಂತ ಶಂಕ ಹಿಡಿದು ಅದನ್ನು ನಡೆಸ್ಕೊಡ್ತೀನಿ ಅನ್ನೋ ಸೂಚನೆಯನ್ನು ಕೊಟ್ಟಂತೆ ಆಯಿತು ಸಘೋಷೋಧಾರ್ಾರ್ ಹೃದಯಾ ವೆದಾರಯನ್ ಗರ್ಭ ದೇವಾರಿ ದೇವಾರಿನಾರೀಣಂ ವಿಶೀರ್ಯಂತೆ ಸಹಸ್ರಧ ತವ ನಾದೇನ ಪಾತಾಳೆ ಪಾಂಚಜನ್ಯ ನಮೋಸ್ತುತೆ ಅಂತ ಪಾಂಚಜನ್ಯದ ಘೋಷಕ್ಕೆ ಪಾತಾಳದಲ್ಲಿರ್ತಕ್ಕಂಥ ಅಸುರಸ್ತ್ರೀಯರ ಗರ್ಭಗಳು ಸಾವಿರಾರು ಹೋಳುಗಳಾಗಿ ಸಿಡಿದು ಹೋಗುತ್ತೆ ಅಂತಹ ಪಾಂಚಜನ್ಯ ಶಂಕಕ್ಕೆ ನಮಸ್ಕಾರ ವಂದನೆ ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಂ ಕುರುಘಂಟಾ ರವಂ ತತ್ರ ದೇವತಾಹ್ವಾನ ಲಾಂಛನಂ ಅಂಥೇಳಿ ದೇವರು ಪೂಜೆ ಮಾಡಬೇಕಾದ್ರೆ ಈ ಮಂತ್ರವನ್ನು ಹೇಳ್ತಾರೆ ಘಂಟಾನಾದ ದೇವತೆಗಳ ಆಗಮನ ಮತ್ತು ದೈತ್ಯರ ನಿರ್ಗಮನಕ್ಕೆ ಸೂಚಕ ಕೌರವರು ದೈತ್ಯರು ಅಂದರೆ ಭಗವಂತನ ಮತ್ತು ಭಗವದ್ ಭಕ್ತರ ದ್ವೇಷಗಳಾಗಿದ್ದರಿಂದ ಅವರಿಗೆ ಮಂಗಳನಾದ ಘೋಷವೇ ನಡೆದರೂ ಕೂಡ ಅದು ದುಃಖಕ್ಕೆ ಕಾರಣ ಅಂತ ತಾತ್ಪರ್ಯ ಆ ಕ್ಷಣದಲ್ಲಿ ಅಂದರೆ ಶತ್ರು ಪ್ರಹಾರಕ್ಕಿಂತ ಮುಂಚಿನ ಕ್ಷಣದಲ್ಲಿ ಧನುರುದ್ಯಮ್ಯ ಪಾಂಡವ ತನ್ನ ಬಿಲ್ಲನ್ನು ಎತ್ತಿ ತದಾ ಋಷಿ ಆಗ ಶ್ರೀಕೃಷ್ಣನ ಕುರಿತು ವಾಕ್ಯವಿಧ ಮಾಹ ಮಹಿಪತೆ ಈ ಮಾತನ್ನು ಹೇಳ್ತಾನೆ ಅರ್ಜುನ ಅರ್ಜುನ ಉವಾಚ ಸನಯೋರುಭಯೋರ್ಮಧ್ಯೆ ರಥಂ ಸ್ಥಾಪ ಮೇಚ್ಯುತ ಯಾವೇತಾನ್ ನಿರೀಕ್ಷೇಹಂ ಯೋದ್ಧು ಕಾನ್ವಸ್ಥಿನ್ ಕೈರ್ಮಯ ಸಹ ಯೋದ್ಧವ್ಯ ಅಸ್ಮಿನ್ ್ರಣಸಮೋಧ್ಯಮೆ ಯೋಚ್ಯಮೇಕ್ಷೇಹಂ ಯ ಅತ್ರ ಸರ್ತಾರಾಷ್ಟ್ರಬುಧೇರ್ ಯುಧೇ ಪ್ರಿಯ ಚಿಕ್ಕೀರ್ಷವ ಈ ಹೀಗೆ ಎರಡೂ ಸೈನ್ಯಗಳು ಯುದ್ಧ ಸನ್ನದ್ಧವಾಗಿರೋದನ್ನು ಸಿದ್ಧತೆಯನ್ನು ನಡೆಸಿರೋದನ್ನು ನೋಡಿ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನನ್ನು ಕುರಿತು ಪ್ರಾರ್ಥನೆ ಮಾಡ್ತಾನೆ ಉತ್ಸಾಹದಿಂದ ಮಧ್ಯದಲ್ಲಿ ತನ್ನ ರಥವನ್ನು ನಿಲ್ಲಿಸಬೇಕು ಅಂತ ತಾನು ಯಾರೆಲ್ಲರ ಜೊತೆಗೆ ಯುದ್ಧ ಮಾಡಬೇಕಾಗಿದೆಯೋ ಅವರನ್ನೆಲ್ಲ ಒಮ್ಮೆ ಬಿಹಂಗಮ ನೋಟ ಅಥವಾ ಪಕ್ಷಿ ನೋಟದಿಂದ ನೋಡಬೇಕು ಅಂತ ತನ್ನ ಅಪೇಕ್ಷೆಯನ್ನು ಶ್ರೀಕೃಷ್ಣ ಪರಮಾತ್ಮನ ಹತ್ರ ನಿವೇದನೆಯನ್ನು ತನ್ನ ಸಾರಥಿಯಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾನೆ ಅಚ್ಚುತ ಚತುರ್ವಿಧ ನಾಶರಹಿತನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನೇ ಚ್ಯುತಿ ಅಂದರೆ ನಾಶ ಅಚ್ಯುತ ಅಂದರೆ ನಾಶರಹಿತ ಅನಿತ್ಯತ್ವಂ ದೇಹ ಹನಿಹಿ ದುಃಖ ಪ್ರಾಪ್ತಿ ಅಪೂರ್ಣತ ನಾಶಶ್ಚತುರ್ವಿಧ ಪ್ರೋಕ್ತ ತದಭಾವೋ ಹರೇ ಸದಾ ಚತುರ್ವಿಧ ನಾಶರಹಿತನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನೇ ನಾನೀಗ ಇಲ್ಲಿ ಯುದ್ಧಕ್ಕೆ ಅಂತ ಬಂದು ಯಾರ್ಯಾರು ಸೇರಿದ್ದಾರೆ ಇಲ್ಲಿ ಆ ಜನಗಳನ್ನು ಪ್ರತ್ಯಕ್ಷವಾಗಿ ನೋಡಬೇಕು ಈಗಾಗಲೇ ಅವರ ಬಗ್ಗೆ ಅವರ ಪೌರುಷದ ಬಗ್ಗೆ ಎಲ್ಲ ಕೇಳಿ ಮಾಹಿತಿಯನ್ನು ಸಂಗ್ರಹ ಮಾಡಿದ್ರೂ ಕೂಡ ಪ್ರತ್ಯಕ್ಷಮ ನೋಡೋ ಅಂಥದ್ದು ಏನಿದೆಯಲ್ಲ ಅದು ಕೇಳೋದಕ್ಕಿಂತ ಅತ್ಯಂತ ಪರಿಣಾಮಕಾರಿ ಅಂತ ನನ್ನ ಅಭಿಪ್ರಾಯ ಆದ್ದರಿಂದ ಆ ಉಭಯ ಸೈನ್ಯಗಳಲ್ಲಿ ಯುದ್ಧ ಸನ್ನದ್ಧರಾಗಿ ಏನಿದ್ದಾವೆ ಆ ಸೈನ್ಯಗಳಲ್ಲಿ ಯಾರ್ಯಾರಿದ್ದಾರೆ ಅವರ ಪೌರುಷ ಏನು ಎಲ್ಲ ನಾವು ಪ್ರತ್ಯಕ್ಷವಾಗಿ ನೋಡಬೇಕು ಆದ್ದರಿಂದ ಸೇನೆಯೋರು ಉಭಯವ್ರ ಮಧ್ಯೆ ರಥಂ ಸ್ಥಾಪಯ ಮೇಚ್ಛುತ ಉಭಯ ಮಧ್ಯದಲ್ಲಿ ಈ ರಥವನ್ನು ನಿಲ್ಲಿಸುವಂಥ ಸಾರಥಿಯಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾನೆ ಈ ಸಮರ ಅಥವಾ ಯುದ್ಧದಲ್ಲಿ ದುಷ್ಟ ದುರ್ಯೋಧನನನ್ನು ಸಂತೃಪ್ತಿಪಡಿಸ್ಲಿಕ್ಕೆ ಯುದ್ಧಕ್ಕೆ ಅಥವಾ ಹೋರಾಟಕ್ಕೆ ಬಂದಿರತಕ್ಕಂಥ ಜನರನ್ನು ನಾನು ಪ್ರತ್ಯಕ್ಷವಾಗಿ ಕಾಣಬೇಕಾಗಿದೆ ಅದಕ್ಕೆಲ್ಲ ಅನುಕೂಲ ಆಗುವಂತೆ ನಮ್ಮ ರಥವನ್ನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸುವ ಅಂತ ಅರ್ಜುನ ಹೇಳ್ತಾನೆ ಅವನಿಗೆ ಕಣ್ಣಾರೆ ಪ್ರತ್ಯಕ್ಷವಾಗಿ ನೋಡುವಂತಹ ತವಾಕ ತುಂಬಿದೆ ಅರ್ಥಾತ್ ಕೇಳುವುದು ಯಾವತ್ತೂ ನೋಡೋದಕ್ಕೆ ಸಮ ಅಲ್ಲ ಅಂತ ತಾತ್ಪರ್ಯ ಅದರಂತೆ ಶ್ರೀಕೃಷ್ಣ ಪರಮಾತ್ಮ ಎರಡೂ ಸೈನ್ಯಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸಿದಾಗ ಅರ್ಜುನ ಸೈನ್ಯವನ್ನು ನೋಡ್ತಾನೆ ಒಂದೇ ಸಲ ಅವನಿಗೆ ಆ ಸೈನ್ಯವನ್ನು ನೋಡಿದ ತಕ್ಷಣ ಹೃದಯಾಘಾತ ಆದಂತೆ ಭಾಸ ಆಗತ್ತೆ ಸಂಜೆಯ ಉವಾಚ ಏ ಮುಕ್ತೋ ಹೃಷಿ ಕೇಶೋ ಗುಡ ಕೇಶ ಭಾರತ ಸೇನೆಯೋರುಭಯೋರ್ಮಧ್ಯೆ ಭೀಷ್ಮ ದ್ರೋಣ ಪ್ರಮುಖಾಂಚ ಮಹೀಕ್ಷಿ ತಂ ಉಚ ಪಾರ್ಥ ಪಶ್ಯನ್ ಸಮವೇತಾನ್ ಕುರುನಿತಿ ತತ್ರ ಪಶ್ಯತ್ ಸ್ಥಿನ್ ಪಾಥ ಪಿತೃನಿ ಮಹಾನ್ ಆಚಾರ್ಯಾನ್ ಮಾತುಲನ್ ಭ್ರತೃನ್ ಪುತ್ರನ್ ಪೌತ್ರನ್ ಸಕೀಂಸ್ತ ಶ್ವಶುರನ್ ಸೂರದಶ್ಚವಾ ಸೋಭಯೋರೀ ತಾನ್ ಸಮೀಕ್ಷ ಸೌನ್ಯ ಹೀಗೆ ಅರ್ಜುನನಿಂದ ಪ್ರಾರ್ಥಿತನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ತನ್ನ ರಥವನ್ನು ಎರಡು ಸೈನ್ಯಗಳ ಮಧ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಮತ್ತು ಇತರ ಎಲ್ಲ ರಾಜರ ಸಮ್ಮುಖದಲ್ಲಿ ತಂದು ನಿಲ್ಲಿಸ್ತಾನೆ ಅರ್ಜುನ ಯುದ್ಧಕ್ಕಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕೌರವರನ್ನು ನೀನು ಪ್ರತ್ಯಕ್ಷವಾಗಿ ನೋಡು ಅಂತ ಹೇಳ್ತಾನೆ ಆಗ ಅರ್ಜುನ ಎರಡೂ ಸೈನ್ಯದಲ್ಲಿರ್ತಕ್ಕಂತಹ ಪಿತೃಶಮಾನರಾಗಿರ್ತಕ್ಕಂಥ ಭೂರಿಶ್ರಭಾ ಮುಂತಾದವರನ್ನ ಭೀಷ್ಮಾಚಾರ್ಯರು ಸೋಮದತ್ತ ಮೊದಲಾಗಿರ್ತಕ್ಕಂಥ ಪಿತಾಮಹರನ್ನ ಬಾಹ್ಲೀಕರಾಜರೇ ಮೊದಲಾಗಿರ್ತಕ್ಕಂಥ ಪ್ರಪಿತಾಮಹರನ್ನ ದ್ರೋಣಾಚಾರ್ಯರಂಥ ಗುರುಗಳನ್ನು ಶಲ್ಯ ಶಕುನಿ ಮೊದಲಾಗಿರ್ತಕ್ಕಂಥ ಸೋದರ ಮಾವಂದಿರನ್ನು ಧರ್ಮರಾಜ ದುರ್ಯೋಧನ ಮೊದಲಾಗಿರ್ತಕ್ಕಂಥ ಅಣ್ಣ ತಮ್ಮಂದಿರನ್ನು ಅಭಿಮನ್ಯುವೆ ಮೊದಲಾಗಿರ್ತಕ್ಕಂಥ ಮಕ್ಕಳನ್ನು ಘಟೋತ್ಕಜನ ಮಗ ಮೊದಲಾಗಿರ್ತಕ್ಕಂಥ ಮೊಮ್ಮಕ್ಕಳನ್ನು ಕೃಪಾ ಅಶ್ವತ್ಥಾಮ ಮೊದಲಾಗಿರ್ತಕ್ಕಂಥ ಸ್ನೇಹಿತರನ್ನು ದೃಪದ ಮೊದಲಾಗಿರ್ತಕ್ಕಂಥ ಮಾಮಂದಿರನ್ನ ವಿರಾಟ್ ರಾಜನಂಥ ಹಿತೈಷಿಗಳನ್ನು ಕೂಡ ಪ್ರತ್ಯಕ್ಷವಾಗಿ ನೋಡ್ತಾನೆ ಇಲ್ಲಿ ಅರ್ಜುನನಿಗೆ ಯುದ್ಧದ ವಿಚಾರದಲ್ಲಿ ಭಾರೀ ಉತ್ಸಾಹ ಇತ್ತು ಆ ಅದೇ ಅರ್ಜುನ ತನ್ನ ಮುಂದೆ ನಿಂತಿರ್ತಕ್ಕಂಥ ಎಲ್ಲ ಬಾಂಧವಾಂಧವರನ್ನು ಗುರುಗಳನ್ನು ಜ್ಞಾತಿಗಳನ್ನು ಒಟ್ಟಿಗೆ ಕಣ್ಣಾರೆ ಪ್ರತ್ಯಕ್ಷವಾಗಿ ಕಂಡು ಕರುಣೆಯಿಂದ ಅವರ ಮೇಲೆ ಮೋಹದಿಂದ ಉಂಟಾಗಿರ್ತಕ್ಕಂಥ ಶೋಕದಿಂದ ತನ್ನ ಮನೋಧೌರ್ಬಲ್ಯವನ್ನು ಹೀಗೆ ಹೇಳ್ತಾನೆ ಇಲ್ಲಿ ಗುಡಾಕೇಶ ಗುಡಾಕ ಅಂದರೆ ನಿದ್ರೆ ಆ ನಿದ್ರೆಗೆ ಒಡೆಯನಾಗಿರ್ತಕ್ಕಂಥವನು ಗುಡಾಕೇಶ ಜಿತನಿದ್ರೇಣ ಅಂದರೆ ಅರ್ಜುನಯ್ಯನ ಗುಡಾಕೇಶಯನ ಋಷಿಕೇಶ ಅಂದರೆ ಹೃಷಿಕ ಅಂದರೆ ಇಂದ್ರಿಯಗಳು ಹೃಷಿಕೇಶ ಅಂದರೆ ಸರ್ವೇಂದ್ರಿಯ ಪ್ರೇರಕ ಸರ್ವೇಂದ್ರಿಯ ನಿಯಾಮಕನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಸಮನ್ ಅಂದರೆ ಯುದ್ಧಕ್ಕಾಗಿ ಬಂದು ಸೇರಿರ್ತಕ್ಕಂಥ ಇಲ್ಲಿ ಅರ್ಜುನನಲ್ಲಿ ಸುಪ್ತವಾಗಿರ್ತಕ್ಕಂಥ ಬಂಧು ವ್ಯಾಮೋಹವನ್ನ ಬಡಿದೆಬ್ಸಲಿಕ್ಕೆ ಶ್ರೀಕೃಷ್ಣ ಮಾಡಿರ್ತಕ್ಕಂಥ ಉಪಾಯ ಏನು ಅಂತ ಪ್ರಶ್ನೆ ಕೌರವರ ಸೈನ್ಯದಲ್ಲಿ ಭೀಷ್ಮಾಚಾರ್ಯರ ಮತ್ತು ದ್ರೋಣಾಚಾರ್ಯರ ಮೇಲೆ ಅರ್ಜುನನಿಗೆ ವಿಶೇಷವಾಗಿರ್ತಕ್ಕಂಥ ಮಮತೆ ಮೋಹ ಪ್ರೀತಿ ಇದೆಲ್ಲ ಇರೋದನ್ನು ನೋಡಿ ಸರ್ವಜ್ಞನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಇದೆಲ್ಲವನ್ನು ಮೊದಲಿಗೆ ತಿಳಿದಿದ್ದ ಎರಡೂ ಸೇನೆಗಳ ಮಧ್ಯದಲ್ಲಿ ಅದರಲ್ಲೂ ಭೀಷ್ಮಾಚಾರ್ಯರ ಮತ್ತೆ ದ್ರೋಣಾಚಾರ್ಯರ ಸಮ್ಮುಖದಲ್ಲೇ ರಥವನ್ನು ತಂದು ನಿಲ್ಲಿಸ್ತಾನೆ ಆ ಮೂಲಕ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಅಥವಾ ಎದುರಾಳಿಗಳ ಪಕ್ಷದಲ್ಲಿ ಇರುವಂತಹ ಭೀಷ್ಮಾಚಾರ್ಯರನ್ನು ದ್ರೋಣಾಚಾರ್ಯರನ್ನು ನೇರವಾಗಿ ಹತ್ತಿರದಿಂದ ಕಾಣುವಂತಹ ಅರ್ಜುನನಿಗೆ ಅವರ ಮೇಲಿನ ಮೋಹ ವ್ಯಾಮೋಹ ಇನ್ನೂ ಹೆಚ್ಚಾಗುವಂತೆ ಮಾಡಿದ ಶ್ರೀಕೃಷ್ಣ ಪರಮಾತ್ಮ ಅಷ್ಟೇ ಅಲ್ಲ ರಣರಂಗದಲ್ಲಿರ್ತಕ್ಕಂಥ ಕೌರವ ವಂಶದವರನ್ನು ನೋಡು ಪಶ್ಯೇತಾನ್ ಸಮವೇತಾನ್ ಕುರುನಿತಿ ಹೀಗೆ ಹೇಳುವ ಮೂಲಕ ಅಲ್ಲಿ ಸೇರಿರ್ತಕ್ಕಂಥ ಅಕ್ಷೋಹಿಣಿ ಗಟ್ಟಲೆ ಸೈನ್ಯ ಅಲ್ಲಿರ್ತಕ್ಕಂಥ ಬಂಧು ಬಾಂಧವರು ಅವರೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಬಂಧು ಬಾಂಧವರೇ ಆ ಎಲ್ಲ ಅರ್ಜುನನ ಬಂಧುಗಳಾಗಿರ್ತಕ್ಕಂಥ ಕುರು ವಂಶದವರ ಮೇಲೆ ಅವನ ದೃಷ್ಟಿ ವಿಶೇಷವಾಗಿ ಹರಿಯುವಂತೆ ಮಾಡಿದ ಸರ್ವೋತ್ತಮನಾಗಿರ್ತಕ್ಕಂಥ ಸರ್ವಜ್ಞನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಯುದ್ಧಕ್ಕೆ ಸಿದ್ಧರಾಗಿ ನಿಂತಿರ್ತಕ್ಕಂಥ ತನ್ನ ಬಂಧುಗಳನ್ನು ನೋಡಿದ ತಕ್ಷಣ ಅರ್ಜುನನ ಪ್ರತಿಕ್ರಿಯೆ ಏನು ಅವನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಮನೋವಿಕಾರ ಆಗತ್ತೆ ಅಂದರೆ ತನ್ನ ಬಂಧುಗಳನ್ನೆಲ್ಲ ನೋಡಿದ ಕೂಡಲೇ ಅರ್ಜುನ ಅತಿಯಾಗಿರ್ತಕ್ಕಂಥ ಕರುಣೆಗೆ ಒಳಗಾಗ್ತಾನೆ ತಾನ್ ಸಮೀಕ್ಷಿಸ ಕೌಂತೆಯ್ಯ ಸರ್ವಾನ್ ವ್ಯವಸ್ಥಿತಾನ್ ಕೃಪಯಾ ಪರಯಾ ವಿಷ್ಟೋ ವಿಹಿದನ್ನಿದಮ ನಿಧಮ ಬ್ರವೀತ್ ವಿಷಾದಕ್ಕೆ ದುಃಖಕ್ಕೆ ಒಳಗಾಗ್ತಾನೆ ಅರ್ಜುನ ವಿಷಾದ ಅಂದ್ರೆ ಏನು ಅಂತ ಕೇಳಿದ್ರೆ ಟೀಕಾಕೃತ್ಪಾದರು ಪ್ರಮೇಯ ದೀಪಿಕಾ ಟಿಪ್ಪಣಿಯಲ್ಲಿ ಬರೀತಾರೆ ವಿಷಾದೋ ನಾಮ ಮೋಹ ನಿಮಿತ್ತಕಾ ಮನ್ಮನೋ ದೌರ್ಬಲ್ಯಂ ಎಸ್ಮಿನ್ ಇತ್ಯಾದಿ ಎಲ್ಲ ತಿಳಿಸ್ತಾರಲ್ಲಿ ಅಂದರೆ ಮೋಹಪ್ರಯುಕ್ತವಾಗಿರ್ತಕ್ಕಂಥ ಶೋಕದಿಂದ ಉಂಟಾಗುವಂತಹ ಸಕಲ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸುವಂತಹ ಮಾನಸಿಕ ದೌರ್ಬಲ್ಯ ಅರ್ಜುನನನ್ನು ಆವರಿಸತ್ತೆ ಅದೇ ವಿಷಾದ ಅರ್ಜುನನಿಗೆ ಈ ರೀತಿಯಾಗಿರ್ತಕ್ಕಂಥ ಬಂಧು ವ್ಯಾಮೋಹ ಯಾಕಾಯಿತು ಈ ರೀತಿ ಉಂಟು ಮಾಡೋದರಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಪಾತ್ರ ಏನಾದರೂ ಇದೆಯಾ ಅಂತ ಪ್ರಶ್ನೆ ಬಂದರೆ ಈ ವಿಚಾರದಲ್ಲಿ ಶ್ರೀಕೃಷ್ಣನ ಪಾತ್ರನೇ ಅತ್ಯಂತ ಪ್ರಮುಖವಾದದ್ದು ಯಾಕೆ ಅಂದರೆ ಋಷಿಕೇಶ ಸರ್ವೇಂದ್ರಿಯ ನಿಯಾಮಕನಾಗಿರ್ತಕ್ಕಂಥವನು ಪರಮಾತ್ಮ ಶ್ರೀಕೃಷ್ಣ ಒಳಗಿನ ಮತ್ತು ಹೊರಗಿನ ಎರಡು ಪಾತ್ರಗಳನ್ನು ಇಲ್ಲಿ ನಿರ್ವಹಣೆಯನ್ನು ಮಾಡ್ತಾನೆ ಹೊರಗಿನ ಪಾತ್ರ ಏನು ಅಂತ ಕೇಳಿದ್ರೆ ಎರಡೂ ಸೇನೆಗಳ ಮಧ್ಯದಲ್ಲಿ ರಥ ನಿಲ್ಲಿಸುವಂಥ ಪ್ರಾರ್ಥನೆಯ ಮಾಡ್ತಾನೆ ಅದರಂತೆ ಎರಡೂ ಸೇನೆಗಳ ಮಧ್ಯದಲ್ಲಿ ಅದರಲ್ಲೂ ಅರ್ಜುನನ ಅತ್ಯಂತ ಗೌರವ ಆಧಾರಗಳಿಗೆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಮುಂದೆ ರಥವನ್ನು ನಿಲ್ಲಿಸ್ತಾನೆ ಅವರನ್ನು ಕಣ್ಣಾರೆ ಕಂಡು ಇದುವರೆಗೆ ಸುಪ್ತವಾಗಿರ್ತಕ್ಕಂಥ ಬಂಧು ವ್ಯಾಮೋಹ ಪುಟಿದೇಳುವಂತೆ ಮಾಡುವಲ್ಲಿ ಶ್ರೀಕೃಷ್ಣನ ಪಾತ್ರ ಇದೆ ಅದೇ ರೀತಿಯಾಗಿ ಅರ್ಜುನನ ಹೆಚ್ಚಿನ ಬಂಧುಗಳು ಕೌರವರ ಸೈನ್ಯದಲ್ಲಿ ಸೇರಿದ್ದಾರೆ ಅಂತಹವರೇ ಯಾರ್ಯಾರಿದಾರೋ ಅವರ ಹೆಸರನ್ನು ಮತ್ತೆ ಮತ್ತೆ ಉಲ್ಲೇಖ ಮಾಡಿ ಯುದ್ಧಕ್ಕೆ ಸಿದ್ಧರಾಗಿರ್ತಕ್ಕಂಥ ಕೌರವರನ್ನು ನೋಡು ಅಂತೆ ಮತ್ತೆ ಮತ್ತೆ ಹೇಳುವ ಮೂಲಕ ಬಂಧು ವ್ಯಾಮೋಹ ಇದುವರೆಗೆ ಸುಪ್ತವಾಗಿತ್ತು ಈಗ ಕೆರಳಿದ ಸರ್ಪ ಹೆಡೆಯೆತ್ತಿ ನರ್ತನ ಮಾಡುವಂತೆ ಮಾಡಿದೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಬಂಧು ವ್ಯಾಮೋಹಕ್ಕೆ ಒಳಗಾಗುವಂತೆ ಮಾಡುವಲ್ಲಿ ಶ್ರೀಕೃಷ್ಣನ ಪಾತ್ರ ಇನ್ನೊಂದು ರೀತಿಯಾಗಿ ಹೇಗಿದೆ ಅಂತ ಕೇಳಿದ್ರೆ ಅರ್ಜುನ ಕರ್ತವ್ಯ ಪ್ರಜ್ಞೆಯನ್ನು ಮರೆತು ಯುದ್ಧದಿಂದ ಹಿಂಜರಲಿಕ್ಕೆ ಪ್ರಮುಖ ಕಾರಣ ಅವನ ಪ್ರಾರಬ್ಧ ಕರ್ಮ ಕಾಲ ತಮೋಗುಣ ಇವೆಲ್ಲ ಪ್ರಾರಬ್ಧ ಕರ್ಮ ನಿಮಿತ್ತ ದುಷ್ಟ ಪ್ರಭಾವ ಆದರೆ ಪ್ರಾರಬ್ಧ ಕರ್ಮ ಕಾಲ ತಮೋಗುಣದ ಪ್ರಭಾ ಇವೆ ಪ್ರಭಾವ ಇವೆಲ್ಲ ಅವನಲ್ಲಿ ಮೋಹ ಉಂಟು ಮಾಡುವಂತೆ ಪ್ರೇರಣೆ ಮಾಡೋದವನೇ ಶ್ರೀಕೃಷ್ಣ ಅಭಿನ್ನ ನರಸಿಂಹ ಸೂತ್ರಭಾಷೆಯಲ್ಲಿ ಆಚಾರ್ಯರು ತಿಳಿಸ್ತಾರೆ ನರಸಿಂಹ ರೂಪಿ ಪರಮಾತ್ಮನನ್ನು ಪ್ರಾರಬ್ಧ ಕರ್ಮ ನಿಯಾಮಕ್ರಿಂದ ಶ್ರೀಕೃಷ್ಣ ಅಭಿನ್ನ ನರಸಿಂಹದೇವರು ಅರ್ಜುನ ಕರ್ತವ್ಯ ಪ್ರಜ್ಞೆಯನ್ನು ಮರೆತು ಯುದ್ಧದಿಂದ ಹಿಂಜರಿಲಿಕ್ಕೆ ಬೇಕಾಗಿರುವಂಥ ಮನಸ್ಥಿತಿಯನ್ನ ಆ ಸಂದರ್ಭದಲ್ಲಿ ಅರ್ಜುನನಿಗೆ ಉಂಟು ಮಾಡ್ತಾನೆ ಪರಮಾತ್ಮ ಅದೇ ರೀತಿಯಾಗಿ ಪ್ರಾರಬ್ಧ ಕರ್ಮಗಳಿಗೆ ಅನುಸಾರವಾಗಿ ಮೋಹವನ್ನು ಉಂಟು ಅರ್ಜುನನ ಹೃದಯದಲ್ಲೇ ಇದ್ದುಕೊಂಡು ಅವನಿಗೆ ಜ್ಞಾನ ಸ್ಮರಣೆ ಅಜ್ಞಾನ ವಿಸ್ಮರಣೆ ಎಲ್ಲವನ್ನು ಉಂಟು ಶ್ರೀಕೃಷ್ಣ ಪರಮಾತ್ಮನೇ ಗೀತೆ ಹದಿನೈದನೇ ಅಧ್ಯಾಯದಲ್ಲಿ ಕೃಷ್ಣನೇ ತಿಳಿಸ್ತಾನೆ ಸರ್ವಸ್ಯ ಚಾಹಂ ಹೃದಿಸನ್ನಿವಿಷ್ಟು ಮತ್ತ ಸ್ಮೃತಿಜ್ಞಾನ ಅಪೋಹನ ಚ ಅರ್ಜುನನ ಅಂತರ್ಯಾಮಿ ಆಗಿದ್ದು ಅವನಿಗೆ ಈ ರೀತಿಯಾಗಿರ್ತಕ್ಕಂಥ ವಿಷಾದ ದುಃಖ ಆಗಬೇಕು ಕರ್ತವ್ಯ ಪ್ರಜ್ಞೆ ಅನ್ನೋದು ಆ ಸಂದರ್ಭದಲ್ಲಿ ವಿಸ್ಮರಣೆ ಬರಬೇಕು ಅಥವಾ ಮರೆತು ಹೋಗಬೇಕು ಈ ರೀತಿಯಾಗಿ ಪ್ರೇರಣೆ ಮಾಡ್ತಕ್ಕಂಥವ್ರು ಸಾಕ್ಷಾತ್ ಶ್ರೀಕ್ಷ ಪರಮಾತ್ಮನೇ ಈ ಸಂದರ್ಭದಲ್ಲಿ ನಮಗೊಂದು ಸಂಶಯ ಬರ್ತಾ ಇದೆ ಶಾಸ್ತ್ರದಲ್ಲಿ ಒಂದು ಮಾತು ಕೇಳ್ತೀವಿ ಪ್ರಕ್ಷಾಳನಾವಿ ಪಂಕಸ ದೂರಾದ ಅಸ್ಪರ್ಶನಂ ಪರಂ ಅಂತ ನಾವು ಇಂಗ್ಲೀಷಲ್ಲಿ ಗಾದೆ ಮಾತು ಹೇಳಿದಂಗೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಲ್ಲ ಆ ಅರ್ಥದಲ್ಲಿ ಕೆಸರನ್ನು ಕೈಯಲ್ಲಿ ಮುಟ್ಟಿ ಕೈ ತೊಳ್ಕೊಳ್ಳೋದಕ್ಕಿಂತ ಕೆಸರನ್ನು ಮುಟ್ಟದೆ ಇರೋದು ಲೇಸು ಈ ರೀತಿಯಾಗಿ ಒಂದು ಮಾತಿದೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಲ್ಲಿ ಬಂಧು ವ್ಯಾಮೋಹ ಉಂಟಾಗುವಂತೆ ಮಾಡಿ ನಂತರ ಅದನ್ನು ಪರಿಹಾರ ಮಾಡೋದಕ್ಕಾಗಿ ಗೀತೋಪದೇಶವನ್ನು ಕೊಡೋದ್ರ ಬದಲೋ ಅವನಲ್ಲಿ ಬಂದು ವ್ಯಾಮೋಹ ಉಂಟಾಗದೇ ಇದ್ದಂತೆ ಮಾಡಬಹುದಾಗಿತ್ತಲ್ವಾ ಅಂತ ನಮಗೆ ಸಂಶಯ ಆದರೆ ಶ್ರೀಕೃಷ್ಣನ ಸಂಕಲ್ಪ ಅರ್ಜುನನಿಗೆ ಗೀತೋಪದೇಶವನ್ನು ನೀಡಿ ಅವನು ಭಗವತ್ ಪೂಜಾ ಅನ್ನೋ ಅನುಸಂಧಾನದಿಂದ ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಮ್ಮನ ಅನುಸಂಧಾನದಿಂದ ಯುದ್ಧದಲ್ಲಿ ತೊಡಗಬೇಕು ಅನ್ನೋದಾಗಿತ್ತು ಒಂದು ವೇಳೆ ಅರ್ಜುನ ಬಂಧುವ ವ್ಯಾಮೋಹಕ್ಕೆ ಮೋಹಕ್ಕೆ ಒಳಗಾಗಿ ಯುದ್ಧದಿಂದ ಹಿಂಜರಿಯದೆ ಇದ್ದಿದ್ದರೆ ಅರ್ಜುನನಿಗೆ ಗೀತೋಪದಿ ಗೀತೋಪದೇಶವನ್ನು ನೀಡುವಂಥ ಪ್ರಸಕ್ತಿಯೇ ಬರ್ತಾ ಇರಲಿಲ್ಲ ಶ್ರೀಕೃಷ್ಣ ಪರಮಾತ್ಮ ಗೀತೋಪದೇಶವನ್ನು ಮಾಡದೇ ಇದ್ದಿದ್ದರೆ ಯುದ್ಧ ಅನ್ನೋ ಕರ್ಮವನ್ನು ವಿಷ್ಣು ಪೂಜಾ ಅನ್ನೋ ಅನುಸಂಧಾನದಿಂದ ಅವನ ವರ್ಣಕ್ಕೆ ಆಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ತವ್ಯ ಕರ್ಮವನ್ನು ನಡೆಸೋದಕ್ಕೆ ಆಗ್ತಾ ಇರಲಿಲ್ಲ ಮುಂದೆ ಎಂಟನೇ ಅಧ್ಯಾಯದಲ್ಲಿ ಹೇಳ್ತಾನೆ ಮಾ ಮನುಸ್ಮರ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿಯರ್ ತಮ್ಮನ್ನು ಅನುಸಂಧಾನದಿಂದ ಯುದ್ಧ ಕರ್ಮವನ್ನು ಮಾಡು ಗೀತೋಪದೇಶ ಕೇವಲ ಅರ್ಜುನನನ್ನು ನಿಮಿತ್ತ ಮಾಡಿ ಹೇಳಿದ್ದಷ್ಟೇ ಅಲ್ಲ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಸಕಲ ದೇಶ ಸಕಲ ಕಾಲಗಳ ಸಕಲ ಸಾಧಕರಿಗಾಗಿ ಭಕ್ತರಿಗಾಗಿ ನಡೆದಿರುವಂಥದ್ದು ಈ ಗೀತೋಪದೇಶ ಅರ್ಜುನನಿಂದ ಸಂದೇಹನೇ ಹೊಡೆದೇ ಇದ್ದಿದ್ದರೆ ಅದರ ಪರಿಹಾರಕ್ಕಾಗಿ ಗೀತೋಪದೇಶವೂ ನಡೀತಾ ಇರಲಿಲ್ಲ ಇದರಿಂದಾಗಿ ಅರ್ಜುನನಿಗೆ ಮಾತ್ರ ಅಲ್ಲ ಸಕಲ ದೇಶ ಸಕಲ ಕಾಲದ ಸಕಲ ಸಾಧಕರಿಗೆ ಭಕ್ತರಿಗೆ ಗೀತೋಪದೇಶ ದೊರಕದೆ ವಂಚನೆ ಅನ್ನೋದಾಗ್ತಾ ಇತ್ತು ಹೀಗೆ ಆಗಬಾರದು ಅಂತ ಸಕಲ ಭಗವದ್ಭಕ್ತರ ಮೇಲೆ ವಾತ್ಸಲ್ಯದಿಂದ ಕಾರುಣ್ಯದಿಂದ ಎಲ್ಲ ಸಜ್ಜನರಿಗೆ ಅನುಗ್ರಹ ಮಾಡಬೇಕು ಅನ್ನೋ ಉದ್ದೇಶದಿಂದ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಲ್ಲಿ ಸಂದೇಹವನ್ನು ಹುಟ್ಟಿಸಿ ಬಂದು ವ್ಯಾಮೋಮ ವ್ಯಾಮೋಹವನ್ನು ಅದರ ಪರಿಹಾರಕ್ಕಾಗಿ ಗೀತೋಪದೇಶವನ್ನು ನಡೆಸಿದ್ದಾನೆ ನಿಮಿತ್ತ ಮಾತ್ರ ಬವಸವ್ಯ ಸಾಚಿ ನನ್ನುವಂತೆ ಅರ್ಜುನ ನಿಮಿತ್ತ ಅಷ್ಟೆ ಜಗತ್ತಿನಲ್ಲಿರ್ತಕ್ಕಂಥ ಸಕಲ ಸಜ್ಜನರ ಉದ್ದೇಶ ಇಟ್ಟುಕೊಂಡು ಅರ್ಜುನನ ನಿಮಿತ್ತ ಮಾಡಿಕೊಂಡು ಭಗವಂತ ಗೀತೋಪದೇಶವನ್ನು ಮಾಡ್ತಾ ಇದ್ದಾನೆ ಆದ್ರಿಂದ ಅರ್ಜುನನಲ್ಲಿ ಬಂದು ವ್ಯಾಮೋಹ ಹುಟ್ಟಿಸಬೇಕು ಅವನು ಕರ್ತವ್ಯಮದಿಂದ ವಿಮುಖನಾಗಬೇಕು ನಂತರ ಶ್ರೀಕೃಷ್ಣ ಪರಮಾತ್ಮ ಗೀತೋಪದೇಶವನ್ನು ಮಾಡಬೇಕು ಕರ್ತವ್ಯ ವಿಮುಖನಾದವನನ್ನು ಪುನಃ ಕರ್ತವ್ಯದಲ್ಲಿ ತೊಡಗಿಸ್ಬೇಕು ಇದು ಶ್ರೀಕೃಷ್ಣ ಪರಮಾತ್ಮನ ಸಂಕಲ್ಪ ಆಗಿತ್ತು ಆದ್ದರಿಂದ ಈ ರೀತಿಯಾಗಿ ಮಾಡಿದ ಹಾಗಾದರೆ ನಮಗೆ ಇನ್ನೊಂದು ಸಂಶಯ ಬರ್ತಾ ಇದೆ ಯುದ್ಧ ಮಾಡೋದಿಲ್ಲ ಅಂದಿರತಕ್ಕಂಥ ಅರ್ಜುನನಿಂದ ಕರ್ತವ್ಯ ವಿಮುಖನಾದವನಿಗೆ ಗೀತೋಪದೇಶವನ್ನು ಮಾಡಿ ಕರ್ತವ್ಯದಲ್ಲಿ ತೊಡಗಿಸಿದ ಶ್ರೀಕೃಷ್ಣ ಪರಮಾತ್ಮ ಅಂತ ತಿಳ್ಕೊಂಡ್ವಿ ಗೀತೋಪದೇಶ ನೀಡುವ ಮೂಲಕ ಮನ ಪರಿವರ್ತನೆಯನ್ನು ಮಾಡಿ ಅವನ ವರ್ಣಕ್ಕೆ ಕ್ಷತ್ರಿಯ ಧರ್ಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ತವ್ಯ ಕರ್ಮವನ್ನು ಭಗವತ್ ಪೂಜಾ ಅನ್ನೋ ಅನುಸಂಧಾನದಿಂದ ಮಾಡಿಸ್ತವನು ಶ್ರೀಕೃಷ್ಣ ಗೀತೆ ಹದಿನೆಂಟನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನ ಹೇಳ್ತಾನೆ ಯದಅಂಕಾರ ಮಾಶ್ರಿತ್ಯ ನಯೋತ್ಸಿತಿ ಮನ್ಯಸೆ ಮಿಥ್ಯ ಅರ್ಜುನ ನಿನ್ನ ಈ ನಿರ್ಧಾರ ಏನಿದೆ ಯುದ್ಧ ಮಾಡೋದಿಲ್ಲ ಅಂತ ವಿಮುಖನಾಗಿ ಹೋಗ್ತಿದೆಯಲ್ಲ ಬಂಧುಗಳು ಬಾಂಧವರು ಗುರುಗಳು ಜ್ಞಾತಿಗಳು ಅವ್ರನ್ನೆಲ್ಲ ಸಂಹಾರ ಮಾಡಿದರೆ ಬ್ರಹ್ಮ ದೋಷ ಬರ್ತಾ ಇದೆ ಇದು ಬೇಡ ಅಂತ ಕರ್ತವ್ಯದಿಂದ ವಿಮುಖನಾಗುವಂತಹ ನಿರ್ಧಾರ ಮಾಡಿದೆಯಲ್ಲ ಇದು ಅರ್ಥಹೀನ ಯಾಕೆ ಅಂದರೆ ಭಗವದ್ ಇಚ್ಛಾರೂಪವಾಗಿರ್ತಕ್ಕಂಥ ಪ್ರಕೃತಿ ನಿನ್ನನ್ನು ಬಲಾತ್ಕಾರ ರೂಪವಾಗಿಯೂ ಯುದ್ಧದಲ್ಲಿ ತೊಡಗಿಸಿಯೇ ತೊಡಗಿಸತ್ತೆ ತೊಡಗಿಸೋದೆ ಬಿಡೋದೇ ಇಲ್ಲ ಅಂತ ಉದ್ಘೋಷವನ್ನು ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮ ಹಿಂದೆ ಕೌರವರ ಪಾಂಡವರ ಸಂಧಾನಕ್ಕಾಗಿ ಆದ್ದರಿಂದ ನಿನ್ನ ನಿರ್ಧಾರ ಅನ್ನೋದೇನೂ ನಡೆಯಲ್ಲ ಭಗವದ್ ಇಚ್ಛಾ ರೂಪವಾಗಿರ್ತಕ್ಕಂಥ ಪ್ರಕೃತಿ ಬಲಾತ್ಕಾರವಾಗಿ ಯಾರ್ಯಾರಿಂದ ಯಾವ್ಯಾವ ಕರ್ಮವನ್ನು ಯಾವ್ಯಾವ ಕಾಲಕ್ಕೆ ಮಾಡಿಸ್ಬೇಕೋ ಮಾಡಿಸಿಯೇ ಮಾಡಿಸತ್ತೆ ಆದ್ದರಿಂದ ನೀನು ಈಗ ಏನು ಯುದ್ಧದಿಂದ ವಿಮುಖನಾಗ್ತೀನಿ ಅಂಥೇಳಿ ನೀನೇ ಸ್ವತಂತ್ರ ಅಂತ ನಿರ್ಧಾರ ತೊಗೊಂಡಿದ್ದೀನಿ ಅಂತ ಏನು ಭಾವಿಸಿದೆಯಲ್ಲ ಇದು ಸರ್ವತಾ ಸರಿಯಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಈಗ ನಮಗೆ ಇನ್ನೊಂದು ಸಂಶಯ ಬರ್ತಾ ಇದೆ ಹಿಂದೆ ಕೌರವ ಪಾಂಡವರ ಸಂಧಾನಕ್ಕಾಗಿ ಹಸ್ತಿನಾಪುರಕ್ಕೆ ತೆರಳಿ ಪಾಂಡವರ ಜೊತೆಗೆ ಸಂಧಾನ ಮಾಡಿಕೊಳ್ಳುವಂತೆ ಎಷ್ಟೆಷ್ಟು ಉಪದೇಶ ಮಾಡಿದರೂ ಅದಕ್ಕೆ ಒಪ್ಪದೇ ಇರ್ತಕ್ಕಂಥ ದುರ್ಯೋಧನನನ್ನು ಆ ಸಂಧಾನದಲ್ಲಿ ಒಪ್ಪಿಸುವ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯಾಕೆ ಅಸಮರ್ಥನಾದ ಈ ಸಂಶಯ ಯಾಕೆ ಬಂತು ಅಂತ ಕೇಳಿದ್ರೆ ನಾನು ಯುದ್ಧ ಮಾಡೋದಿಲ್ಲ ಅಂಥೇಳಿ ಬಂಧು ವ್ಯಾಮೋಹ ಇತ್ಯಾದಿ ಎಲ್ಲ ಕಾರಣಗಳನ್ನು ಕೊಟ್ಟು ಕರ್ತವ್ಯದಿಂದ ವಿಮುಖನಾಗ್ತಾಯಿದ್ದವನನ್ನು ಪುನಃ ಕರ್ತವ್ಯದಲ್ಲಿ ತೊಡಗಿಸ್ಲಿಕ್ಕೆ ಸಮರ್ಥನಾದವನು ಶ್ರೀಕೃಷ್ಣ ಮುಂದೆ ಅದೇ ರೀತಿಯಾಗಿ ಮಾಡಿದ ಅದೇ ರೀತಿಯಾಗಿ ದುರ್ಯೋಧನನ ಬಳಿಗೆ ಸಂಧಾನಕ್ಕಾಗಿ ಹೊರಟಿದ್ದಲ್ಲ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ದುರ್ಯೋಧನನ ಮನಸ್ಸನ್ನು ಪರಿವರ್ತನೆ ಮಾಡಬಹುದಾಗಿತ್ತು ಅಲ್ಲಿ ಮಾಡಲಿಕ್ಕೆ ಆಗಲಿಲ್ವಾ ಯಾಕೆ ಮಾಡಲಿಲ್ಲ ಇದರ ಹಿನ್ನೆಲೆ ಏನು ಅಂತ ಶ್ರೀಕೃಷ್ಣ ಪರಮಾತ್ಮ ಕೌರವ ಪಾಂಡವರ ಸಂಧಾನಕ್ಕೆ ಹಸ್ತಿನಾವತಿ ಹೋಗಿದ್ದೇನೋ ನಿಜ ಅಲ್ಲಿ ಸಂಧಾನದ ಪರವಾಗಿ ವ್ಯಾಪಕವಾಗಿ ಉಪನ್ಯಾಸ ಮಾಡಿದ್ದೂ ನಿಜ ಗೀತೆಯೇ ಮಹಾಭಾರತ ಉದ್ಯೋಗ ಉದ್ಯೋಗ ಪರ್ವ ತೊಂಬತ್ತೈದು ಅಲ್ಲಿಂದ ಮತ್ತು ನೂರಿಪ್ಪತ್ನಾಲ್ಕನೇ ಅಧ್ಯಾಯ ಹಾಗೂ ನೂರಿಪ್ಪತ್ತೊಂಬತ್ತನೇ ಅಧ್ಯಾಯದ ಎರಡನೇ ಶ್ಲೋಕದಿಂದ ಇಪ್ಪತ್ತೊಂದನೇ ಶ್ಲೋಕದವರೆಗೆ ತಿಳಿಸತ್ತೆ ಆದರೆ ಶ್ರೀಕೃಷ್ಣ ಪರಮಾತ್ಮ ಕೌರವ ಪಾಂಡವರ ಮಧ್ಯದಲ್ಲಿ ಯುದ್ಧ ದುಷ್ಟ ದುಷ್ಟಕೌರವರ ಸಂಹಾರ ಆಗಲೇಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದ ವಾಸ್ತವವಾಗಿ ಶ್ರೀಕೃಷ್ಣ ಪರಮಾತ್ಮ ಸಂಧಾನವನ್ನ ಬಯಸಿಯೇ ಇರಲಿಲ್ಲ ಶ್ರೀಕೃಷ್ಣ ಪರಮಾತ್ಮ ದುರ್ಯೋಧನನ ಹತ್ರ ಸಂಧಾನಕ್ಕಾಗಿ ಹಸ್ತಿನಾಪರಕ್ಕೆ ಹೋಗೋದಕ್ಕಿಂತ ಮುಂಚೆ ಸಂಧಾನದ ವಿಚಾರವಾಗಿ ಯುದಿಷ್ಠಿರಾದಿಗಳನ್ನೆಲ್ಲ ವಿಚಾರ ಮಾಡ್ತಾನೆ ಆ ಮೂಲಕ ಶಿಕ್ಷಣವನ್ನು ಕೊಡ್ತಾನೆ ಎಲ್ಲೋ ಒಂದು ಸಂಧಾನಕ್ಕೆ ಹೋಗಬೇಕು ಅಂತಾದರೆ ಸಂದಾನ ಆ ಸಂಧಾನಕಾರನಾಗಿರ್ತಕ್ಕಂಥವೂ ತನ್ನ ಮನಸ್ಸಿಗೆ ಬಂದಂತೆ ತಾನೇ ಹೋಗಿ ಸಂದಾನ ಮಾಡ್ಕೊಂಡು ಬರ್ತೀನಿ ಅಲ್ಲ ಯಾರ ಪರವಾಗಿ ಸಂಧಾನಕ್ಕೆ ಹೊರಟಿದ್ದೀನೋ ಅವರು ಯಾರ್ಯಾರಿದ್ದಾರೆ ಪ್ರಮುಖರು ಅವ್ರನ್ನೆಲ್ಲ ವಿಚಾರವನ್ನು ತಿಳ್ಕೊಂಡು ಅವರ ಅಭಿಪ್ರಾಯವನ್ನೆಲ್ಲ ಜಿಜ್ಞಾಸೆ ಮಾಡಿ ವಿಮರ್ಶೆ ಮಾಡಿ ತಿಳ್ಕೊಂಡು ಆ ನಂತರದಲ್ಲಿ ಹೋಗಬೇಕು ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ತಾನು ಹಸ್ತಿನಾಪುರಕ್ಕೆ ಹೋಗೋದಕ್ಕಿಂತ ಮುಂಚೆ ಸಂಧಾನದ ವಿಚಾರವಾಗಿ ಯುದಿಷ್ಠಿರಾದಿಗಳಲ್ಲೆಲ್ಲ ವಿಚಾರವನ್ನು ಮಾಡ್ತಾನೆ ಆ ಸಂದರ್ಭದಲ್ಲಿ ದ್ರೌಪದಿಯನ್ನು ಈ ವಿಚಾರವಾಗಿ ಸಂಧಾನದ ವಿಚಾರಕ್ಕೆ ಹೊರಡಬೇಕು ಅಂತ ಇದ್ದೀನಿ ನಿನ್ನ ಅಭಿಪ್ರಾಯ ಏನು ಅಂತ ಕೇಳ್ತಾನೆ ಆಗ ದ್ರೌಪದಿ ದೇವಿ ಶ್ರೀಕೃಷ್ಣ ಪರಮಾತ್ಮ ನಿನಗೆ ನನ್ನಲ್ಲಿ ಕರುಣೆ ಇರೋದೇ ಆದರೆ ನೀನು ನನಗೆ ಅನುಗ್ರಹಿಸಬೇಕು ಅಂತ ಏನಾದರೂ ಅಂದ್ಕೊಂಡಿದ್ದರೆ ಅಥವಾ ನಿನ್ನ ಅನುಗ್ರಹಕ್ಕೆ ಪಾತ್ರಳಾಗುವಂಥ ಅರ್ಹತೆ ನನಗೇನಾದರೂ ಇದೆ ಅಂತಾದರೆ ಧೃತರಾಷ್ಟ್ರನ ಮಕ್ಕಳಾಗಿರ್ತಕ್ಕಂಥ ದುರ್ಯೋಧನಾದಿಗಳಲ್ಲಿ ಪೂರ್ಣ ರೂಪದಿಂದ ಕ್ರೋಧವನ್ನೇ ಮಾಡಬೇಕು ಅಂತ ಉತ್ತರವನ್ನು ಕೊಡ್ತಾಳೆ ದ್ರೌಪದಿ ದೇವಿ ಶ್ರೀಕೃಷ್ಣ ಪರಮಾತ್ಮನಿಗೆ ಮಹಾಭಾರತ ಉದ್ಯೋಗ ಪರ್ವ ಅರವತ್ತೆರಡನೇ ಅಧ್ಯಾಯದಲ್ಲಿ ತಿಳಿಸ್ತಾರೆ ಯದಿ ತೇ ಅಹಂ ಕೃಪಾಮಯಿ ಧಾರ್ತರಾಷ್ಟ್ರೇಶು ವೈ ಕೋಪ ಸರ್ವಕೃಷ್ಣವಿಧೀಯತ ಈ ಮಾತನ್ನು ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿ ದೇವಿಗೆ ಈ ರೀತಿಯಾಗಿ ಆಶ್ವಾಸನೆಯನ್ನು ಕೊಡ್ತಾನೆ ಹೇ ದ್ರೌಪದಿ ನನ್ನ ಪ್ರತಿಜ್ಞೆ ಹೀಗಿದೆ ನಿನ್ನ ಪತಿಗಳ ವೈರಿಗಳು ನಾಶ ಹೊಂದಿ ಸಂಪತ್ತಿನಿಂದ ಯುಕ್ತರಾಗಿರ್ತಕ್ಕಂಥ ನಿನ್ನ ಪತಿಯರನ್ನ ಆದಷ್ಟು ಶೀಘ್ರದಲ್ಲಿ ನೀನು ಕಾಣತೀಯ ಸತ್ಯಂತೇ ಪ್ರತಿಜಾನಾಮಿ ಕೃಷ್ಣೇ ಬಾಷ್ಪೋ ಹೀಗೆ ಪ್ರತಿಜ್ಞೆ ಮಾಡಿ ಸಂಧಾನಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಹಸ್ತಿನಾಪುರಕ್ಕೆ ಹೊರಡ್ತಾನೆ ಶ್ರೀಕೃಷ್ಣನ ಆಂತರ್ಯ ಕೌ ಕೌರವ ಮತ್ತು ಪಾಂಡವರ ಜೊತೆಗೆ ಸಂಧಾನ ನಡೆಸೋದು ಅಲ್ಲವೇ ಅಲ್ಲ ಅನ್ನೋದು ಸ್ಪಷ್ಟ ಹಾಗಾದರೆ ಸಂಧಾನಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ದುರ್ಯೋಧನಿಗೆ ಅಷ್ಟೆಲ್ಲ ಉಪದೇಶವನ್ನಾದರೂ ಯಾಕೆ ಮಾಡಬೇಕಾಗಿತ್ತು ಅವಶ್ಯಕತೆ ಇರಲಿಲ್ಲ ಈ ವಿಚಾರವನ್ನು ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಡೆಯಲಿ ಸ್ಪಷ್ಟವಾಗಿ ತಿಳಿಸ್ತಾರೆ ಅನಂತ ಶಕ್ತಿ ಸಂಪನ್ನನಾಗಿರ್ತಕ್ಕಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಶ್ರೀಕೃಷ್ಣ ಪರಮಾತ್ಮ ದುರ್ಯೋಧನನ ಚಿತ್ತವನ್ನ ಮನಸ್ಸನ್ನು ನಿಗ್ರಹಿಸಿ ತಾನು ಸಂಧಾನದ ಬಗ್ಗೆ ನೀಡಿರ್ತಕ್ಕಂಥ ಉಪದೇಶವನ್ನ ಅಳವಡಿಸಿಕೊಳ್ಳ ದುರ್ಯೋಧನ ಅಳವಡಿಸಿಕೊಳ್ಳುವಂತೆ ಮಾಡಲಿಕ್ಕೆ ಶ್ರೀಕೃಷ್ಣ ಪರಮಾತ್ಮ ಸಮರ್ಥನಾಗಿದ್ದರೂ ಕೂಡ ತನ್ನ ಮಾತನ್ನು ಉಲ್ಲಂಘಿಸಿದ ಕಾರಣಕ್ಕಾಗಿ ದುರ್ಯೋಧನ ಅಂದಂತ ಬೀಳುವಂತೆ ಆಗಬೇಕು ಅಂತ ಈ ರೀತಿಯಾಗಿ ಪರಮಾತ್ಮ ಶ್ರೀಕೃಷ್ಣ ನಡ್ಕುತ್ತಾನೆ ಅನಂತ ಶಕ್ತಿ ಹೀ ಶಕ್ತೋಪಿ ದುರ್ಯೋಧನ ಚಿತ್ತನಿಗ್ರಹೇ ಇಷ್ಟೆಲ್ಲ ಆದರೂ ಕೂಡ ಅವನು ಆ ದುರ್ಯೋಧನ ಶ್ರೀಕೃಷ್ಣ ಪರಮಾತ್ಮ ಇಷ್ಟೆಲ್ಲ ಸಂಧಾನದ ಬಗ್ಗೆ ಉಪ ಮಾಡಿ ಉಪನ್ಯಾಸವನ್ನ ಕೊಟ್ಟರೂ ಕೂಡ ಅದನ್ನ ಅಳವಡಿಸಿಕೊಳ್ಳಬಾರದು ಅನ್ನೋದೇ ಶ್ರೀಕೃಷ್ಣನ ಆಂತರ್ಯ ಆಗಿತ್ತು ಆದ್ದರಿಂದ ಅಳವಡಿಸಿಕೊಳ್ಳುವಂತೆ ಪರಿವರ್ತನೆ ಮಾಡಲಿಕ್ಕೆ ಸಾಮರ್ಥ್ಯ ಇದ್ದರೂ ಕೂಡ ತನ್ನ ಮಾತನ್ನು ಉಲ್ಲಂಘಿಸಲಿ ಅನ್ನೋದೇ ಶ್ರೀಕೃಷ್ಣನ ಇಚ್ಛೆಯಾಗಿತ್ತು ಆ ಮೂಲಕ ಆ ದುರ್ಯೋಧನಂಗೆ ಅನ್ನಂತಮಸ್ಸಾಗಬೇಕು ಇದು ಶ್ರೀಕೃಷ್ಣನ ಆಂತರ್ಯ ಅದಕ್ಕಾಗಿ ಈ ರೀತಿಯಾಗಿ ಮಾಡಿದ ಪರಮಾತ್ಮ ಕೃಪಯಾ ಪರಯ ವಿಷ್ಣು ವಿಷೀಧನ್ ನಿಧಮಬ್ರವೀತ್ ಮೋಹದಿಂದ ಉಂಟಾಗಿರ್ತಕ್ಕಂಥ ದುಃಖದಿಂದ ಮನೋದೌರ್ಬಲ್ಯದಿಂದ ಈ ರೀತಿಯಾಗಿ ಅರ್ಜುನ ಮಾತನಾಡ್ತಾನೆ ವಿಷೀಧನ್ ಅಂದರೆ ವಿಷಾದಂ ಕುರುವನ್ ಅನ್ನು ಅರ್ಥದಲ್ಲಿ ಕೊಡುವವನಾಗಿ ಅರ್ಜುನ ಮುಂದೆ ಹೇಳತಾನೆ ವಿಷಾದ ಅಂದರೆ ನಮ್ಮವರು ಅನ್ನಮೋಹದಿಂದ ಬರುವಂತಹ ದುಃಖದಿಂದ ಶೋಕದಿಂದ ಉಂಟಾಗುವಂತಹ ಮನೋದೌರ್ಬಲ್ಯ ಯಾವ ಮನೋ ದೌರ್ಬಲ್ಯ ಇದ್ದರೆ ಎಲ್ಲ ಕ್ರಿಯೆಗಳು ಚಟುವಟಿಕೆಗಳು ಸ್ಥಗಿತ ಆಗತ್ತೆ ಅಥವಾ ನಿಂತು ಹೋಗುತ್ತೋ ಅಂತಹ ಮನೋ ಅನ್ನೋದು ಅರ್ಜುನನಿಗೆ ಇತ್ತು ಅರ್ಜುನ ಹೇಳಿದಂತೆ ಪ್ರಾರ್ಥನೆ ಮಾಡದಂತೆ ಶ್ರೀಕೃಷ್ಣ ಪರಮಾತ್ಮ ರಥವನ್ನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸ್ತಾನೆ ಆದರೆ ಅರ್ಜುನ ಅಲ್ಲಿ ಕಂಡಿದ್ದೇನೋ ಅವರೆಲ್ಲರೂ ಶತ್ರುಗಳಲ್ಲ ಬಂಧುಗಳು ಪಿತೃಗಳು ಪಿತಾಮಹರು ಆಚಾರ್ಯರು ಗುರುಗಳು ಸೋದರ ಮಾವಂದಿರು ಸೋದರರು ಪುತ್ರರು ಪೌತ್ರರು ಗೆಳೆಯರು ಹೆಣ್ಣು ಕೊಟ್ಟ ಮಾವಂದಿರು ಮೊದಲಾದವರು ಎಲ್ಲರೂ ತನ್ನವರೇ ತನ್ನ ಬಂಧುಗಳೇ ಯಾರ್ಯಾರು ಯಾರ್ಯಾರು ಅಂತ ಕೇಳಿದ್ರೆ ಭೀಷ್ಮಾಚಾರ್ಯರ ತಂದೆ ಶಂತನು ಶಂತನುವಿನ ಸೋದರ ಬಾಲಿಕ ಬಾಲಿಕನ ಮಗ ಸೋಮದತ್ತ ಅವನ ಜನ ಮೂರು ಜನ ಪುತ್ರರು ಭೂರಿ ಭೂರಿ ಶ್ರವ ಮತ್ತು ಶಲ ಭೀಷ್ಮಾಚಾರ್ಯರು ಪಾಂಡವರ ಪಿತಾಮಹರು ಭೂರಿ ಭೂರಿಶ್ರವ ಶಲ ಪಿತೃ ಸಮಾನರು ಭೀಷ್ಮಾಚಾರ್ಯರಂತೆ ಸೋಮದತ್ತನೂ ಪಿತಾಮಹ ದ್ರೋಣಾಚಾರ್ಯರಂತೂ ಅಸ್ತ್ರವಿದ್ಯೆಯನ್ನೇ ಕಲಿಸಿಕೊಟ್ಟಿರ್ತಕ್ಕಂಥ ಆಚಾರ್ಯರು ಗುರುಗಳು ದ್ರೋಣಾಚಾರ್ಯರಿಗಿಂತ ಮುಂಚೆ ಆ ಕೆಲಸ ಮಾಡಿದವರು ಅಶ್ವತ್ಥಾಮಾಚಾರ್ಯರು ಈ ಅಶ್ವತ್ಥಾಮಾಚಾರ್ಯರು ಗುರುಪುತ್ರರು ಆಚಾರ್ಯರು ಅಂತಲೇ ಕರೆಸ್ಕೊಂಡವರು ಇನ್ನು ಶಲ್ಯ ಮಾದರಿಯ ತಂದೆಯಾಗಿ ಸೋದರಮಾಮನ ಸ್ಥಾನ ಶಕುನಿ ಗಾಂಧಾರಿಯ ಸೋದರ ಅಂದರೆ ಅವನೂ ಕೂಡ ಸೋದರ ಮಾವ ತುಂಬ ನೀಚರಾದರು ಕೌರವರ ಸಹೋದರರು ಅಭಿಮನ್ಯು ಗಟೋತ್ಕಜಾ ದ್ರೌಪದಿ ಮಕ್ಕಳು ದ್ರೌಪದೇಯರು ಶರ್ವತ್ರಾತ ಇರಾವಾನ್ ಸುಹೋತ್ರ ಇವರೆಲ್ಲ ಮಕ್ಕಳು ಹಾಗೆಯೇ ಕೌರವರ ಮಕ್ಕಳಾಗಿರ್ತಕ್ಕಂಥ ಲಕ್ಷಣಾದಿಗಳು ಇನ್ನು ಅಂಜನ ವರ್ಮ ಮಗ ಇವರಿಗೆಲ್ಲ ಮೊಮ್ಮಗನ ಸ್ಥಾನ ಧ್ರುವದ ಕಾಶಿರಾಜ ವೀರಸೇನ ಶಲ್ಯ ಇವರಲ್ಲೆಲ್ಲ ಹೆಣ್ಣುಕೊಟ್ಟ ಮಾಮಂದಿರು ಅಲ್ಲಿದ ಬಾಲಿಕ ರಾಜ ಇವರೆಲ್ಲರಿಗೂ ಕೂಡ ಪ್ರಪಿತಾಮಹ ದೃಷ್ಟಕೇತು ಸಹದೇವ ಮೊದಲಾದವರೆಲ್ಲ ಶಾಲಕರು ಅಂದರೆ ಪತ್ನಿಯರ ಸಹೋದರರು ಭಾವ ಮೈದುನ ಅನ್ನೋ ಅರ್ಥದಲ್ಲಿ ಜಯದ್ರಥ ಮೈದುನ ಇವರು ಅವನು ಕಂಡವರಲ್ಲಿ ಸೇರಿದ್ರು ಕೃತಪರ್ಮ ಚೇಕಿತಾನ ಭಗದತ್ತ ಮೊದಲಾಗಿರ್ತಕ್ಕಂಥ ಮಿತ್ರದ ವರ್ಗದವರು ಕೂಡ ಅಲ್ಲಿ ಸಾಕಷ್ಟು ಜನ ಇದ್ದರು ಹೀಗೆ ಅರ್ಜುನ ಇವರೆಲ್ಲರನ್ನು ಕೂಡ ನೋಡಿದ್ದ ಯುದ್ಧ ರಂಗ ಅಂತ ಹೇಳಿದ್ಮೇಲೆ ಅಲ್ಲಿರ್ತಕ್ಕಂಥವರು ಎದುರಾಳಿಗಳು ಶತ್ರು ಪಕ್ಷದವರು ಅವ್ರ ಜೊತೆ ಯಾರ್ಯಾರ ಬಲ ಏನಿದೆ ಸಾಮರ್ಥ್ಯ ಏನಿದೆ ಯಾವ ರೀತಿಯಾಗಿ ನಾವು ಮಾಸ್ಟರ್ ಪ್ಲ್ಯಾನ್ ಮಾಡಿ ಅವ್ರ ಮೇಲೆ ಯುದ್ಧ ಮಾಡಬೇಕು ಅಂತ ಚಿಂತನೆಯನ್ನು ಮಾಡಬೇಕು ಆದರೆ ಶತ್ರುಗಳಾಗಿರ್ತಕ್ಕಂಥ ಕೌರವರನ್ನು ಮಾತ್ರ ಕಾಣಲೇ ಇಲ್ಲ ಹೇಗೆ ಅಂದರೆ ದುರ್ಯೋಧನ ಪಾಂಡವರ ಸೈನ್ಯದಲ್ಲಿರ್ತಕ್ಕಂಥ ಶ್ರೀಕೃಷ್ಣನನ್ನು ಮಾತ್ರ ನೋಡದೇ ಇದ್ದಂತೆ ಅರ್ಜುನ ರಣರಂಗದಲ್ಲಿ ಶತ್ರುಗಳನ್ನೇ ನೋಡಲಿಲ್ಲ ಅಂದರೆ ಅವರೆಲ್ಲರನ್ನೂ ನೋಡಿದ್ರೂ ಕೂಡ ಶತ್ರುಗಳನ್ನಾಗಿ ಪರಿಗಣನೆ ಮಾಡಲಿಲ್ಲ ಕೇವಲ ಬಂಧು ಬಾಂಧವರಂತೆ ಅವರ ಸಂಬಂಧಗಳನ್ನು ಗುರುತಿಸ್ಕೊಂಡು ದುರ್ಯೋಧನ ಪಾಂಡವರನ್ನು ನೋಡಿ ಹತಾಶನಾಗಿ ವಿಷಣ್ಣನಾದರೆ ಅರ್ಜುನ ಕರುಣ್ಯ ದೃಷ್ಟಿಯಿಂದ ಮೋಹದಿಂದ ವಿಷಣ್ಣನಾದ ದುಃಖಿತನಾದ ಹೀಗೆ ನೋಡಬೇಕಾದ್ದನ್ನು ಗಮನಿಸಬೇಕಾದ್ದನ್ನು ಗಮನಿಸದೆ ಗಮನಿಸಬಾರದ್ದನ್ನು ಗಮನಿಸಿದ್ರಿಂದ ಆಗಬಾರದು ಆಗೋಯಿತು ಶತ್ರು ಪಕ್ಷದವರನ್ನು ಕಂಡು ಸಿಡಿದೇಳುವಂತಹ ಪ್ರವೃತ್ತಿ ಬರಬೇಕಾಗಿತ್ತು ಅದರ ಬದಲಿಗೆ ಬಂಧುಗಳನ್ನು ಕಂಡು ಕರಗಿ ಹೋದ ಅರ್ಜುನ ಕರುಣೆ ಉಕ್ಕಿದ್ರಿಂದ ವಿಷಾದ ಅನ್ನೋದು ಮಹಾಭಾರತ ಯುದ್ಧ ಅನೇಕ ರೀತಿಯಲ್ಲಿ ವಿಚಿತ್ರವಾಗಿರ್ತಕ್ಕಂಥದ್ದು ಅದರಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವ್ಯಕ್ತಿಗಳು ಹಾಗೇನೆ ಉಭಯ ಪಕ್ಷದವರಲ್ಲೂ ಬಂಧು ಜನರೆಲ್ಲ ತುಂಬಿ ಹೋಗಿರ್ತಾರೆ ಕೆಲವರು ಬಂಧುಗಳು ಒಂದೇ ಪಕ್ಷದಲ್ಲಿದ್ದರು ಕೆಲವರು ಎರಡೂ ಕಡೆ ಸೇರಿ ಹೋಗಿದ್ರು ಭೀಷ್ಮಾಚಾರ್ಯರಿಗೂ ಪಿತೃಸದೃಶನಾದವನು ಬಾಲಿಕ ರಾಜ ಉಭಯ ಪಕ್ಷಗಳಲ್ಲೂ ಇದ್ದ ಅತ್ಯಂತ ಹಿರಿಯರು ಅಂತಾದರೆ ಭೀಷ್ಮಾಚಾರ್ಯರು ಎಂಟುನೂರು ವರ್ಷಗಳ ವಯಸ್ಸು ನಂತರದ ತಲೆಮಾರಿನವನು ದೃಪದ ವಿರಾಟ ಸೋಮದತ್ತ ದ್ರೋಣಾಚಾರ್ಯರು ಮತ್ತು ಕೃಪಾಚಾರ್ಯರು ಇವರೆಲ್ಲ ಭೀಷ್ಮಾಚಾರ್ಯರ ಸಮವಯಸ್ಕರು ಭೂರಿ ಭೂರಿಶ್ರವ ಶಲಾ ಶಲ್ಯ ಕಾಶಿರಾಜ ಮೊದಲಾದವರು ಇವರೆಲ್ಲ ಮೂರನೇ ತಲೆಮಾರಿನವರು ತರ್ಡು ಜನ್ರೇಷನ್ ಪಾಂಡವರು ಮತ್ತು ಕೌರವರು ನಾಲ್ಕನೇ ತಲೆಮಾರಿನವರು ಹೆಚ್ಚಿನ ಜನ ನಾಲ್ಕನೇ ಜನ್ರೇಷನ್ಗೆ ಸೇರಿದವರು ಪಾಂಡವ ಮತ್ತು ಕೌರವರ ಪುತ್ರರು ಅಂದರೆ ಘಟೋತ್ಕಜ ಅಭಿಮನ್ಯು ಲಕ್ಷಣ ಮೊದಲಾದವರು ಇನ್ನು ಐದನೇ ಜನರೇಷನ್ ಅಂದರೆ ಘಟೋತ್ಕಜನ ಮಗ ಅಂಜನ ವರ್ಮ ಅವನ ಬಾರಿಗೆಯವರು ಅಂದರೆ ಸಮವಯಸ್ಕವರು ಅದರ ಮುಂದೆ ಆರನೇ ಜನರೇಷನ್ ಅಥವಾ ಆರನೇ ತಲೆಮಾರು ಅಥವಾ ಕೊನೆಯ ತಲೆಮಾರಿನವರು ಇನ್ನ ದ್ರೌಪದಿ ಪುತ್ರರು ಅಭಿಮನ್ಯು ಇವರೆಲ್ಲ ಮೂವತ್ತು ವಯಸ್ಸಿನ ಆಜುಬಾಜನವರು ಅಂದರೆ ತರುಣರು ಯುವಶಕ್ತಿಗಳು ಹೀಗೆ ಅರ್ಜುನ ಉಭಯ ಸೇನೆಗಳಲ್ಲಿ ಬಂಧು ಜನಗಳನ್ನೇ ಕಂಡಿದ್ದ ಇಷ್ಟು ಅಪಾರ ಸಂಖ್ಯೆಯಲ್ಲಿ ಬಾಂಧವರೇ ಪಾಲ್ಗೊಂಡಿರ್ತಕ್ಕಂಥ ಯುದ್ಧ ಇತಿಹಾಸದಲ್ಲಿ ಮತ್ತೊಂದು ನಡೆದಿಲ್ಲ ಆದ್ದರಿಂದ ಅರ್ಜುನನಿಗೆ ಇಂತಹ ಕಳವಳ ಅತ್ಯಂತ ವಿಷಾದ ಆಗಿತ್ತು ಅದರಲ್ಲೂ ಪಾಂಡವರ ಕಡೆ ಇರಬೇಕಾಗಿರ್ತಕ್ಕಂಥ ಶಲ್ಯ ಕೌರವರ ಕಡೆಗೆ ಇದ್ದಾನೆ ಅದೇ ರೀತಿಯಾಗಿ ಕರ್ಣ ತಮ್ಮ ಅಣ್ಣ ಅಂತ ತಿಳ್ಕೊಳ್ಳದೆ ಇದ್ದರೂ ಅವರೆಲ್ಲ ಪಾಂಡವರು ತನ್ನ ತಮ್ಮಂದಿರೇ ಅಂತ ಕರ್ಣನಿಗೆ ಗೊತ್ತಿತ್ತು ಧೃತರಾಷ್ಟ್ರನ ಮತ್ತೊಬ್ಬ ಮಗ ಯುಯೂಚು ಪಾಂಡವರ ಕಡೆ ಇರ್ತಾನೆ ಇದರ ಜೊತೆಗೆ ಎರಡೂ ಪಕ್ಷದಲ್ಲೂ ರಾಕ್ಷಸರು ಸೇರಿದ್ರು ಸ್ವತಃ ಕೌರವರೇ ಮಹಾದೈತ್ಯರಾಗಿದ್ದರು ಘಟೋತ್ಕಜ ಮತ್ತು ಅವನ ಪರಿವಾರ ಪಾಂಡವರ ಕಡಿಯ ದೈತ್ಯವರ್ಗದವರಾಗಿದ್ದರೆ ಅಲಂಬುಸ ಅಲಾಯುಧ ಅಲಂಬಲ ಮೊದಲಾಗಿರ್ತಕ್ಕಂಥ ದೊಡ್ಡ ರಾಕ್ಷಸರ ಹಿಂಡೆ ಕೌರವರ ಪಕ್ಷದಲ್ಲಿ ಇತ್ತು ಒಬ್ಬ ಅಯೋಗ್ಯನೂ ಪಾಂಡವರ ಪಕ್ಷದಲ್ಲಿ ಇರಲಿಲ್ಲ ಆದರೆ ಕೌರವರ ಪಕ್ಷದಲ್ಲಿ ಮುಖ್ಯ ಸೇನಾನಿಗಳಾಗಿರ್ತಕ್ಕಂಥ ವಿಶ್ವಾಚಾರ್ಯರು ದ್ರೋಣಾಚಾರ್ಯರು ಕರ್ಣ ಶಲ್ಯ ಅಶ್ವತ್ಥಾಮ ಕೃಪಾಚಾರ್ಯರು ಮಲ್ಕಾ ಸೋಮದತ್ತ ಭೂರಿ ಭೂರಿಶ್ರವ ಶಲ ಕೃತವರ್ಮ ಭಗದತ್ತ ಮೊದಲಾಗಿರ್ತಕ್ಕಂಥ ಕೆಲವರನ್ನ ಬಿಟ್ಟರೆ ಉಳಿದವರೆಲ್ಲರೂ ಕೂಡ ಯೋಗ್ಯರೇ ಶ್ರೀಕೃಷ್ಣನಿಂದ ದುರ್ಯೋಧನ ಪಡೆದಿರ್ತಕ್ಕಂಥ ನಾರಾಯಣಿ ಸೈನ್ಯ ಇದಕ್ಕೆ ಅಪವಾದ ಕೌರವರ ಕಡೆ ದ್ರೋಣಾಚಾರ್ಯರು ಕೃಪಾಚಾರ್ಯರು ಅಶ್ವತ್ಥಾಮಾಚಾರ್ಯರು ಮೂರು ಜನ ಬ್ರಾಹ್ಮಣರಿದ್ದರು ಆದರೆ ಪಾಂಡವರ ಕಡೆ ಒಬ್ಬ ಬ್ರಾಹ್ಮೀಣರು ಇರಲಿಲ್ಲ ಅಲ್ಲಿದ್ದವನು ಶ್ರೀಕೃಷ್ಣ ಪರಬ್ರಹ್ಮ ನಾರಾಯಣ ಭೀಮಸೇನದೇವರು ಭಾವಿ ಕೌರವರ ಸೇನಾಧಿಪತ್ನಿ ವಹಿಸಿದವರಲ್ಲಿ ಮೊದಲ ಮೂವರು ಅಂದರೆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಮತ್ತು ಕರ್ಣ ಈ ಮೂರೂ ಜನ ಪರಶುರಾಮ ದೇವರ ಕ್ರಮವಾಗಿ ಅವರಲ್ಲಿ ಅಧ್ಯಯನಾದಿಗಳನ್ನು ನಡೆಸಿದವರು ಪಾಂಡವರ ಕಡೆಯ ಸಾತ್ಯಕಿ ಚೇಕಿತಾನ ಮತ್ತು ಕೌರವರ ಕಡೆಯ ಕೃತವರ್ಮ ಮೂರೂ ಜನ ಯಾದವ ವೀರರು ಇವರಲ್ಲಿ ಕೆಲವರಿಗೆ ಪ್ರತ್ಯೇಕ ಪ್ರತ್ಯೇಕ ವೈರತ್ವವು ಕೂಡ ಇತ್ತು ಭೀಷ್ಮಾಚಾರ್ಯರು ಶಿಖಂಡಿ ಸಾತ್ಯಿಕಿ ಭೂರುಶವಸು ದ್ರೋಣ ವಿರಾಟ್ ಸುಶರ್ಮ ಕರ್ಣ ಅರ್ಜುನ ಹೀಗೆ ದುರ್ಜನರ ದರ್ಶನವೂ ಕೂಡ ಮನಸಿಗೆ ಮಂಕು ಕವಿಯುವಂತೆ ಆಗತ್ತೆ ಕೌರವರಂತಹವರ ಮತ್ತೆ ಅವರ ಸಂಬಂಧಿಗಳಾಗಿರ್ತಕ್ಕಂಥವರ ಮುಖದರ್ಶನ ಅರ್ಜುನನ ಮನಸ್ಸಿಗೆ ಮಂಕು ಕವಿಯಂತೆ ಆಗಿತ್ತು ಅದಕ್ಕಾಗಿ ಶಾಸ್ತ್ರ ನಮಗೆ ಒಂದು ಎಚ್ಚರಿಕೆಯ ಮಾತನ್ನು ತಿಳಿಸತ್ತೆ ಭಾಗವತ್ ತಿಳಿಸುವಂತೆ ತಮೋದ್ವಾರಂ ಯೋಷಿತಾಂ ಸಂಗೀತಂಗಮ್ ಅಂತ ಅಯೋಗ್ಯರ ದರ್ಶನ ಸಹವಾಸ ಎಲ್ಲವೂ ಕೂಡ ಮುಂದಾಗುವ ಅನರ್ಥಕ್ಕೆ ಕಾರಣ ಅದೇ ಸಜ್ಜನರ ಸಹವಾಸ ಆದರೆ ನಹ್ಯಮ್ಮಯಾನಿ ತೀರ್ಥಾನಿ ನ ದೇವಾಮೃತ್ ಶಿಲಾಮಯ ತೇ ಪುನಂತಿ ಉರುಕಾಲೇನ ದರ್ಶನಾದೇವ ಸಾಧವ ಅದು ಮುಂದೆ ಮೋಕ್ಷಕ್ಕೆ ಕಾರಣ ಆಗತ್ತೆ ಸಜ್ಜನರ ದರ್ಶನ ಸ್ಪರ್ಶನ ಇತ್ಯಾದಿಗಳೆಲ್ಲ ಶ್ರೀಕೃಷ್ಣ ಪರಮಾತ್ಮ ಮುಂದೆ ಸಾರಥಿಯಾಗಿ ಸಾರಥ್ಯದ ಸ್ಥಾನದಲ್ಲಿ ಅಗ್ರಸ್ಥಾನದಲ್ಲಿ ಕುಳಿತಿದ್ರೋ ಅವ ಅಥವಾ ಜೊತೆಗೆ ಇದ್ರೂ ಅರ್ಜುನನ ಎದುರಿಗೆ ಇದ್ದವರು ಮಾತ್ರ ಕೌರವಾದಿಗಳೇ ಅರ್ಜುನ ಶ್ರೀಕೃಷ್ಣ ನಂತರ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಗೀತೋಪದೇಶವನ್ನು ಮಾಡ್ತಾನೆ ಹೀಗೆ ಶ್ರೀಕೃಷ್ಣ ಪರಮಾತ್ಮನ ಮುಖ ಹೊರಟ ಮಾತು ಅರ್ಜುನನ ಅಜ್ಞಾನವನ್ನು ಪರಿಹರಿಸಿತು ಈ ಗೀತೆ ಮತ್ತು ತತ್ವಜ್ಞಾನದ ಬೆಳಕು ಅವನಲ್ಲಿ ಮೂಡುವುದಕ್ಕೆ ಕಾರಣ ಆಯಿತು ಮಹತ್ಸೇವಂ ದ್ವಾರಮಾಹುರ್ಮಿ ಮುಕ್ತೇ ಹೇ ಈ ರೀತಿಯಾಗಿ ಹೀಗೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಗೀತೋಪದೇಶವನ್ನು ಮಾಡಿ ಕರ್ತವ್ಯ ವಿಮುಖನಾಗಿರ್ತಕ್ಕಂಥ ಅರ್ಜುನನನ್ನು ಪುನಃ ಕರ್ತವ್ಯದಲ್ಲಿ ಅವನ ವರ್ಣಕ್ಕೆ ವೀತವಾಗಿರ್ತಕ್ಕಂಥ ಕರ್ಮದಲ್ಲಿ ತೊಡಗಿಸ್ದ ಮುಂದೆ ಅರ್ಜುನ ಏನು ಕೇಳ್ತಾನೆ ಅನ್ನೋದನ್ನು ನಾಳೆ ದಿನ ಸೇರಿದಾಗ ನೋಡೋಣ ಅಂತ ಶ್ರೀಕೃಷ್ಣನ ಪ್ರಣಮಿಸ್ತು